ವಸು ದೇವ ಕಂಸಾರ್ದೀ ಪರಮ ಕೃಷ್ಣ ವಂದೇ ಜಗದ್ಗುರು ವ್ಯಾ ವಸಿಷ್ಠ ಶಕ್ತಿ ಪೌತ್ರಮಕಲ್ಮಷ ಪರಾಶರಾತ್ಮಜ ವಂದೇ ಶುಕತಾ ತಪೋನಿ ಪಾರ್ಥ ಪ್ರತಿಬೋಧಿ ಭಗವತ ನಾರಾಯಣಿನ ಸ್ವಸಿನ ಗ್ರಿ ಪುರಮುನಿ ಮಧ್ಯೆ ಮಹಾಭಾರತ ಅದ್ವೈತೃತವರ್ಷಿಣೀ ಭಗವತ ಅಷ್ಟಾಶ್ಯಾ ಅನುಸಿ ಭಗವದ್ಗೀತೆಷಿಣೀ ಭಗವಂತ ಹೇಗೆ ತನ್ನ ಶಿಷ್ಯನಾದಂತಹ ಅರ್ಜುನನಿಗೆ ಲೌಕಿಕ ದೃಷ್ಟಿಯಿಂದ ಅವನನ್ನು ತನ್ನ ಸ್ವಧರ್ಮದಲ್ಲಿ ಪ್ರವೃತ್ತಿಯನ್ನು ಉಂಟು ಹೇಗೆ ಕೀರ್ತಿ ಹಾಗೂ ಅಕೀರ್ತಿಯ ಒಂದು ಪ್ರಭಾವ ಈ ಲೋಕದಲ್ಲಿ ಯಾವ ರೀತಿ ಇದೆ ಕೀರ್ತಿಗೋಸ್ಕರ ಸಾಮಾನ್ಯ ಮನುಷ್ಯ ಬದುಕಿರ್ತಾನೆ ಹಾಗೂ ಬದುಕಿರಬೇಕು ಯಾವುದೇ ಕಾರಣದಿಂದ ಅಕೀರ್ತಿಯನ್ನು ತರತಕ್ಕಂತಹ ಕೆಲಸವನ್ನು ಮಾಡಬಾರದು ಹೀಗಾಗಿ ಆ ಅಕೀರ್ತಿಯಿಂದ ತಪ್ಪಿಸಿಕೊಳ್ಳಿಕ್ಕೆ ಹಾಗೆಯೇ ಇದುವರೆಗೂ ನೀನು ಸಂಪಾದಿಸಿದಂತಹ ಯಾವ ಒಂದು ಒಳ್ಳೆಯ ಹೆಸರು ಕೇವಲ ಅಷ್ಟೇ ಅಲ್ಲ ದೇವತೆಗಳಿಂದ ಶಿವನಿಂದಲೇ ನೀನು ಭೇಷ್ ಅಂತ ಹೇಳಿಸಿಕೊಂಡು ಎಷ್ಟೊಂದು ಹೊರಗಳನ್ನು ಪಡೆದಿರ್ತಕ್ಕಂತಹ ನೀನು ಒಂದು ವೇಳೆ ಈಗ ಯುದ್ಧ ಮಾಡದೆ ಶಸ್ತ್ರಗಳನ್ನು ಬಿಸಿಟು ಹೊರಟು ಯಾರು ನಿನಗೆ ಆಶೀರ್ವಾದವನ್ನು ಮಾಡಿದರೋ ಅವರೇ ನಿನಗೆ ಹಿಡಿ ಶಾಪವನ್ನು ಹಾಕ್ತಾರೆ ಯಾಕೆ ಅಂತ ಹೇಳಿದ್ರೆ ನಿನಗೆ ಆಶೀರ್ವಾದವನ್ನು ಮಾಡಿದವರು ಧರ್ಮ ಧರ್ಮದೃಷ್ಟಿಯಿಂದ ನೋಡಬಲ್ಲಂತಹ ಪ್ರಾಜ್ಞರು ಅವರಿಗೆ ನೀನು ಯುದ್ಧದಿಂದ ಹಿಂತಿರುಗಿ ಹೊರಟು ಹೋಗುತ್ತಿರುವುದು ಅಧರ್ಮವಾಗಿಯೇ ಕಾಣುತ್ತೆ ಹೀಗಾಗಿ ಅಂಥವರು ಯಾವ ಅಧರ್ಮ ಕಾರ್ಯವನ್ನಾಗಲಿ ಅಧರ್ಮ ಕಾರ್ಯವನ್ನು ಮಾಡುವಂತಹ ಮನುಷ್ಯರನ್ನಾಗಲಿ ಅಪಮಾನವನ್ನು ಮಾಡಿಯೇ ಮಾಡ್ತಾರೆ ಅವರಿಗೆ ಶಾಪವನ್ನ ಕೊಟ್ಟೇ ಕೊಡ್ತಾರೆ ಹೀಗಾಗಿಯೂ ಕೂಡ ನೀನು ಅವರ ಶಾಪಕ್ಕೆ ಗುರಿಯಾಗಿ ಕೊನೆಗೂ ಅಥವೋ ಭ್ರಷ್ಟ ತತ್ವೋ ಭ್ರಷ್ಟ ಹೀಗಾಗಿ ಜೀವನವನ್ನು ನಡೆಸಬೇಕಾಗತ್ತೆ ಆದ್ದರಿಂದ ಹುಷಾರ್ ಈ ಒಂದು ಆ ಒಂದು ನೆಪದಿಂದ ಆದರೂ ಕೂಡ ಕೀರ್ತಿಯನ್ನು ನಾನು ಗಿಡಿಸಲೇಬೇಕು ಸ್ವರ್ಗವನ್ನು ಹೊಂದಲೇಬೇಕು ಪಾಪದಿಂದ ಕೂಡ ಮುಕ್ತನಾಗಬೇಕು ಈ ಕಾರಣದಿಂದಾದರೂ ಕೂಡ ನೀನು ಯುದ್ಧವನ್ನು ಈಗ ಮಾಡಲೇಬೇಕು ಅಂತ ಹೇಳಿ ಅವನು ಹೇಳ್ತಾನೆ ಯುದ್ಧ ಮಾಡಿ ಯುದ್ಧ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಇಂಗ್ಲೀಷ್ನಲ್ಲಿ ಇಗ ಮ್ಯಾನೇಜ್ಮೆಂಟ್ ಟರ್ಮಿನಾಲಜಿ ಹೇಳಬೇಕಾದ್ರೆ ಅಂತ ಹೇಳ್ತೇವೆ ಯುದ್ಧ ಮಾಡಿದರೆ ಒಂದು ವೇಳೆ ಯುದ್ಧದಲ್ಲಿ ನಿನಗೆ ಜಯ ಸಿಕ್ಕರೆ ರಾಜ್ಯ ಲಾಭ ಭೋಗ ಸುಖ ಇಲ್ವಾ ಯುದ್ಧದಲ್ಲಂತೂ ನೀನು ಓಡ ಹೋಗುದಿಲ್ಲ ಯಾಕಂದ್ರೆ ಕ್ಷತ್ರಿಯನಾದ ಯುದ್ಧದಿಂದ ಆ ರಣರಂಗಕ್ಕೆ ಅವನು ಬೆನ್ನ ತೋರಿಸಿಲ್ಲ ನೀನು ಅದನ್ನು ಮಾಡಿಯೇ ಮಾಡ್ತೀಯ ಕ್ಷತ್ರಿಯನಾದ ಮೇಲೆ ಸರಿ ಒಂದು ವೇಳೆ ನೀನೇ ಸತ್ತು ಹೋದರೆ ಕೊಲ್ಲಲ್ ಪಟ್ಟರೆ ಆಗ ಆಗಲೂ ಕೂಡ ನಿನಗೆ ಲಾಭ ಏನದು ಸ್ವರ್ಗದ್ವಾರ ನಿನಗೆ ತೆಗೆದೇ ಇದೆ ಇಲ್ಲೂ ಭೋಗ ಅಲ್ಲೂ ಭೋಗ ಯುದ್ಧದಿಂದ ನೆನ್ಪಿಟ್ಕೋ ಇದಂತೂ ನಿಶ್ಚಯ ಶಾಸ್ತ್ರದಿಂದ ಇದು ನಿರ್ಣೀತವಾದಂತಹ ವಿಷಯ ಇದರಲ್ಲಿ ಸಂಶಯ ಪಡುವಂಥದ್ದು ಏನೂ ಇಲ್ಲ ನಿನಗೆ ಗೊತ್ತೇ ಇದೆ ನೀನೇ ಧರ್ಮರಾಯಿನಿಗೆ ಬುದ್ಧಿವಾದ ಕೂಡ ಹೇಳಿದ್ದ ಯುದ್ಧಶಿರೋಕ್ಕಿಂತ ಮುಂಚೆ ಈಗ ಆದ್ರಿಂದ ನಿನಗೆ ಗೊತ್ತಿಲ್ಲ ಅಂತಿಲ್ಲ ಗೊತ್ತಿದೆ ತಯಾರಾ ತಸ್ಮಾತ್ ಉತ್ ಕೌಂತೆಯ್ಯ ಹೇ ಕುಂತಿ ಪುತ್ರ ಆದ್ರಿಂದ ಎದ್ದೇಳು ಕೂತ್ಕೊಳ್ಬೇಡ ಎದ್ದೇಳು ನಿನ್ನ ಗಾಂಡಿ ಎತ್ತು ಯುದ್ಧವನ್ನ ಮಾಡು ಯುದ್ಧಾಯ ಕೃತನಿಶ್ಚಯ ಯುದ್ಧ ಮಾಡುವುದಕ್ಕೋಸ್ಕರ ಮನಸ್ಸನ್ನು ಗಟ್ಟಿ ಮಾಡು ಕೃತನಿಶ್ಚಯ ಅಂತ ಹೇಳಿ ಸುಖದುಃಖ ಸಮೇ ಕೃತ್ವ ಲಾಭಾಲಾಭೌ ಜಯ ಜಯೌ ತುದ್ಧಾಯ ಯುಜಸ್ವ ನೈವಂ ಪಾಪಂ ಅವಾಪ್ಸಿ ಅಂತ ಪುನಃ ಇಲ್ಲಿ ಪಾಪ ಅನ್ನುವಂತಹ ಶಬ್ದವನ್ನು ತಂದು ಅದಕ್ಕೆ ಆಧ್ಯಾತ್ಮಿಕತೆಯನ್ನು ಜೋಡಿಸ್ತಾ ಇದ್ದಾನೆ ಹಿಂದಿನ ಮೂವತ್ತ್ ಮೂರನೇ ಶ್ಲೋಕದಲ್ಲೂ ಕೂಡ ಪಾಪ ಅನ್ನುವಂತಹ ಶಬ್ದ ಬಂದಿತ್ತು ಆದರೆ ಅಲ್ಲಿ ವಿಚಾರ ಮಾಡಲಾದಂತಹ ಆ ಪಾಪ ಅನ್ನುವಂತಹ ಶಬ್ದ ಕೇವಲ ಧರ್ಮದಿಂದ ನಿಷ್ಕರ್ಷೆ ಮಾಡತಕ್ಕಂತಹ ಪಾಪದ ಶಬ್ದ ಯುದ್ಧದಿಂದ ಓಡಿ ಹೋದರೆ ಅದು ನಿನಗೆ ಅಧರ್ಮಪ್ರಾಯವಾಗ್ತದೆ ಆ ಅಧರ್ಮದಿಂದ ಪಾಪ ನಿನ್ನ ಬೆಣ್ಣಿಗೆ ಅಂಟಿಕೊಂಡೇ ಬರ್ತದೆ ಅಂತ ಈಗ ಈ ಶ್ಲೋಕದಲ್ಲಿ ಮೂವತ್ತೆಂಟನೇ ಶ್ಲೋಕದಲ್ಲಿ ಹೇಳ್ತಕ್ಕಂತಹ ಈ ಪಾಪವನ್ನು ನೀನು ಹೇಗೆ ಹೊಂದಲಾರೆ ಕೇವಲ ಯುದ್ಧ ಅಲ್ಲ ಇದು ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಆಶ್ರಮದಲ್ಲೂ ಎಲ್ಲ ಹಂತದಲ್ಲೂ ಕೆಲಸ ಮಾಡತಕ್ಕಂತಹ ಯಾವನೇ ಆಗಲಿ ಅವನಿಗೆ ಹೇಳಿದಂತಹ ಆಧ್ಯಾತ್ಮಿಕ ನುಡಿ ಈ ಒಂದು ಇದರಲ್ಲಿ ಎಲ್ಲದರ ಸಾರಾಂಶ ಇದೆ ಹೇಗೆ ನಾವು ಪಾಪದಿಂದ ಕರ್ಮ ಮಾಡ್ತಾ ಇರ್ತಕ್ಕಂತಹ ನಾವು ಸಾಮಾನ್ಯವಾಗಿ ಕರ್ಮಕ್ಕೆ ಎರಡೇ ಮಾರ್ಗ ಒಂದು ಅದು ಪುಣ್ಯವನ್ನ ತಂದುಕೊಡ್ತದೆ ಧರ್ಮದಿಂದ ಇಲ್ಲವೇ ಅಧರ್ಮದಿಂದ ಪಾಪವನ್ನ ತಂದುಕೊಡ್ತದೆ ಅದು ಹೊರತು ಮೂರನೇ ಗತಿ ಇಲ್ಲ ಕೆಲಸಕ್ಕೆ ಕೆಲಸಕ್ಕಿರೋದು ಎರಡೇ ಗದು ಒಂದು ಪಾಪ ಇಲ್ಲಾ ಪುಣ್ಯ ನಾವು ಮಾಡಬೇಕಾಗಿರೋ ಕೆಲಸವನ್ನ ನಾವು ನಮ್ಮ ಪಾಲಿಗೆ ಬಂದಂತ ಕೆಲಸವನ್ನ ಮಾಡದೆ ಸುಮ್ಮನೆ ಕೂತ್ಕೊಂಡಿದ್ರೆ ಆಲಸಿಗಳಾದ್ರೆ ನಿಶ್ಚಯವಾಗಿಯೂ ಪಾಪ ಆದ್ರೆ ಆ ಪಾಪದ ಸ್ವರೂಪ ಏನು ಅಂದ್ರೆ ಅನೇಕ ವಿಧವಾಗಿದೆ ಆ ಪಾಪದ ಸ್ವರೂಪ ಒಂದು ನಮ್ಮ ಇಡೀ ಒಂದು ವ್ಯಕ್ತಿತ್ವಕ್ಕೆ ಅದು ತಮಸ್ಸನ್ನ ಕೊಡ್ತದೆ ಯಾವುದೋ ಸುಮ್ಮನೆ ಇರತಕ್ಕಂಥದ್ದು ಕೆಲಸ ಮಾಡಿದ್ರೆ ಸುಮ್ಮನೆ ಇರ್ತಕ್ಕಂಥದ್ದು ಒಮ್ಮೆ ನಮ್ಮ ಶರೀರದಲ್ಲಿ ಅಥವಾ ನಮ್ಮ ವ್ಯಕ್ತಿತ್ವದಲ್ಲಿ ತಮಸ್ಸು ಅಂತ ಬಂದು ಸೇರ್ಕೊಂಡು ಬಿಡ್ತು ಅಂದ ತಕ್ಷಣ ಅಭಿವ್ಯಕ್ತಿಗಳಾದಂತಹ ಅಥವಾ ತಮಸ್ಸಿನ ಗುಣಗಳಾದಂತಹ ಮೋಹ ಮೊಟ್ಟ ಮೊದಲನೇದಾಗಿ ಬಂದು ನಮ್ಮ ಬುದ್ಧಿಯನ್ನು ಆವರಿಸ್ಕೊಂಡು ಕೂತ್ಕೊಂಡು ಬಿಡುತ್ತೆ ಅದು ಬಂದು ಕೂತ್ಕೊಂಡ ಮೇಲೆ ಇನ್ನು ಯಾವ ಒಂದು ಬುದ್ಧಿ ಅಂತಕ್ಕಂಥದ್ದು ಸರಿಯಾಗಿ ನಿಶ್ಚಯವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಯಾವಾಗ ಬುದ್ಧಿ ಸರಿಯಾದ ನಿಶ್ಚಯ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲವೋ ಲಾಜಿಕ್ ಪ್ರಕಾರ ಬುದ್ಧಿಯೇ ನಾವು ಮಾಡತಕ್ಕಂತಹ ಪ್ರತಿಯೊಂದು ಕೆಲಸದಲ್ಲೂ ಮೊಟ್ಟ ಮೊದಲನೆಯದಾಗಿ ಬರತಕ್ಕಂಥದ್ದು ವಿಲ್ ಆ ವಿಲ್ ಅಂತಕ್ಕಂಥದ್ದು ಸಂಕಲ್ಪ ಅಂತಕ್ಕಂಥದ್ದು ಸರಿ ಹೋಗದೆ ಇದ್ರೆ ಸಂಕಲ್ಪದಿಂದ ಉತ್ಪತ್ತಿ ಬೇರೆ ಎಲ್ಲದೂ ಕೂಡ ಸರಿ ಹೋಗುತ್ತೆ ನಿಶ್ಚಯ ಅದು ನಿಶ್ಚಯ ಆದ್ದರಿಂದಲೇ ನೀನು ಕೆಲಸ ಮಾಡಬೇಕು ಯಾಕೆ ತಮಸ್ಸಿಗೆ ಬೀಳಬಾರ್ದು ತಮಸ್ಸಿಗೆ ಬೀಳಬಾರ್ದು ಮೊದಲನೇದು ಪುನಃ ರಜಸ್ಸು ಸತ್ವ ಇದೆ ಅದಕ್ಕೇನು ಹೆದರಬೇಕಾಗಿಲ್ಲ ಅದಕ್ಕೆ ಅದರದೇ ಆದ ವಿಧಾನದಿಂದ ದಾಟಬೋದು ಅದನ್ನು ಪರಮಾತ್ಮ ಮುಂದೆ ಹೇಳ್ತಾನೆ ಆದರೆ ಮುಖ್ಯವಾಗಿ ಸುಮ್ಮನೆ ಕೂತ್ಕೊಂಡ್ರೆ ಈ ಒಂದು ತಮೋಗುಣಕ್ಕೆ ಅಭಿಭೂತನಾಗಿ ತಮೋಗುಣಕ್ಕೆ ಅವನು ವಶನಾಗಿ ಅವನು ಪಾಪವನ್ನು ನಿಜವಾಗಿ ಹೊಂದುತ್ತಾನೆ ಪುನಃ ನಾವು ಮಾಡ್ತಕ್ಕಂತಹ ಈ ಕರ್ಮದಲ್ಲಿ ಮನುಷ್ಯ ಸುಮ್ಮನೆ ಕೂತ್ಕೊಂಡಿದ್ರೂ ಕರ್ಮ ಮಾಡಿದ್ರೂ ಕೂಡ ಈ ಕೆಲವು ವಿಷಯಗಳನ್ನು ನಾವು ನಮ್ಮ ಜೀವನದಲ್ಲಿ ತಡೆಯಲಿಕ್ಕೆ ಸಾಧ್ಯವೇ ಇಲ್ಲ ನೋಡಿ ಸತ್ಯಸ್ಯ ಸತ್ಯನೆ ಕೂತ್ಕೊಂಡಿರಿ ಸುಖ ದುಃಖ ಬರಲ್ಲ ಅಂತ ಕೂತ್ಕೊಳ್ಳಿ ಹೇಗೆ ಸಾಧ್ಯ ನೋಡೋಣ ನಿಮಗೆ ಚಾಲೆಂಜ್ ಮಾಡ್ತೀನಿ ಸರಿ ಲಾಭ ಅಲಾಭ ಬರಲ್ಲ ಜಯ ಅಜಯ ಬರಲ್ಲ ಅಥವಾ ಜಯ ಅಪಜಯ ಉಂಟಾಗಲ್ಲ ಹಾಗೆಯೇ ಆಗುತ್ತೆ ಯಾಕೆ ಅಂದರೆ ಇವುಗಳಿಗೆ ಮಾಡು ಇವುಗಳಿಗೆ ಆಗ್ತಕ್ಕಂತಹ ಯಾವ ಇದೆಯೋ ಇಲ್ಲಿ ಹೇಳ್ತಾ ಇರತಕ್ಕಂಥದ್ದು ಇದು ಕರ್ಮಫಲ ಪ್ರಕೃತಿಯ ಗುಣ ಸುಖ ದುಃಖ ಲಾಭ ಅಲಾಭ ಅಥವಾ ಸೋಲು ಜಯ ಅಥವಾ ಅಪಜಯ ಇವು ಮೂರೂ ಕೂಡ ಹೇಗೆ ಉಂಟಾಗುತ್ತೆ ಅಂತ ಹೇಳಿದ್ರೆ ನಾವು ಮಾಡ್ತಕ್ಕಂತಹ ಕರ್ಮದಿಂದಲೇ ಉಂಟಾಗುತ್ತೆ ನೀವು ಈಗಲೂ ಸುಮ್ಮನೆ ಕೂತ್ಕೊಂಡಿದ್ರು ಕೂಡ ಹಿಂದೆ ಕರ್ಮ ಮಾಡಿದ್ರಲ್ಲ ಅದ್ರದ್ದು ಬರುತ್ತೆ ಆ್ಯಾರಿಯರ್ಸ್ ಅಂತ ಬ್ಯಾಕ್ಲಾಗ್ ಅಂತ ಬರುತ್ತೆ ಅದನ್ನು ತಪ್ಪಿಸ್ಕೊಳ್ಳಿಕ್ ಸಾಧ್ಯವೇ ಇಲ್ಲ ಹೇಳ್ತಾರಲ್ಲ ಸುಮ್ಮನೆ ಕೂತ್ಕೊಂಡು ನಾನು ತಪಸ್ ಮಾಡ್ತೀನಿ ಮೂಗು ಮುಚ್ಚಿಕೊಂಡು ಅಂತ ಕಾಡಿಗೆ ಹೋದ್ರೂ ಕೂಡ ಅವನಿಗೆ ಕಷ್ಟ ತಪ್ಪಿದ್ದಾನೆ ಏನೋ ಅವ್ನು ಪ್ರಾರಬ್ಧ ಅಲ್ ಬಂದು ಅವನ್ನ ಿ ಅದನ್ನು ನಾವು ನೋಡಿದ್ದೇವೆ ಸಾಕ್ಷಾತ್ತಾಗಿ ಯಾಕೆ ಅವನು ತಪ್ಪಿಸ್ಕೊಂಡು ಓಡೋಗಿದ್ದ ಕಾಡಿಗೆ ಅವನೇನು ನಾಡಿನಲ್ಲಿಲ್ಲ ಆದರೂ ಅಲ್ಲಿ ಅವನು ಹೇಗೆ ಇದೆ ಸ್ವಾರಸ್ಯ ಆಗ ನಾವು ಕಣ್ಣಿಗೆ ಕಾಣಲಾರದಂತಹ ಯಾವುದೋ ಒಂದು ಶಕ್ತಿಯನ್ನು ನಾವು ಅಪೂರ್ವ ಅಂತ ಕರೀತಾರೆ ಅಥವಾ ಅದೃಷ್ಟ ಅಂತ ಕರೀತಾರೆ ಅದೃಷ್ಟ ಅಂದ್ರೆ ಸಾಮಾನ್ಯವಾಗಿ ನಾವು ಎಷ್ಟೊಂದು ಶಬ್ದಗಳನ್ನು ಬಳಸ್ತೇವೆ ಆ ಶಬ್ದಗಳು ಏನೂ ಅಂತ ಅದನ್ನ ಪೂರ್ವಾಪರ ಅದರ ಬಗ್ಗೆ ಆಲೋಚನೆ ಮಾಡಿದ್ರೆ ಸುಮ್ಮನೆ ಒದ್ರಿ ಬಿಡ್ತೇವೆ ಅಂತ ಹೇಳ್ಬೋದು ದೃಷ್ಟ ಅಂದರೆ ಕಣ್ಣಿಗೆ ಕಾಣಿಸ್ತಕ್ಕಂಥ ಅದೃಷ್ಟ ಅಂದರೆ ಕಣ್ಣಿಗೆ ಕಾಣಿಸ್ತೇ ಇರ್ತಕ್ಕಂಥ ಒಬ್ಬ ಯಾವನಾದ್ರೂ ಇನ್ನೊಂದು ಬಂದು ಕೆನ್ನೆಗೆ ಒಂದು ರಪ್ ಅಂತ ಹೊಡೆತು ಅಂದರೆ ಅದು ದೃಷ್ಟ ಯಾಕೆ ಅಂದರೆ ಅದು ಅವನು ಅನುಭವ ಬರ್ತಾ ಇದೆ ಎಲ್ಲರೂ ನೋಡ್ತಾ ಇದ್ದಾರೆ ಯಾರೂ ನೋಡ್ತಾ ಇಲ್ಲ ಅಂದ್ರೆ ಅವ್ರಿಗ್ರಂತು ಅನುಭವ ಬರ್ತಾ ಇದೆ ಅವನನ್ನು ಹೊಡಿತಾ ಇದ್ದಾನೆ ಅಂತ ನಾನು ಅವನು ಹೊಡಿತಾ ಇದ್ದೇನೆ ಅಂತ ಅದು ದೃಷ್ಟಪ್ರಯೋಜನ ದೃಷ್ಟ ಅಂತ ಅದೃಷ್ಟ ಅಂದ್ರೆ ಸುಮ್ಮನೆ ಕೂತ್ಕೊಂಡಿದ್ರೂ ಕೂಡ ದುಃಖ ಉಂಟಾಗುತ್ತೆ ಏನೋ ಒಂದು ದುಃಖ ಯಾವುದೋ ಒಂದು ರೀತಿಯಲ್ಲಿ ಹೇಳದಾರದಂತಹ ಅಸಹನೀಯ ವೇದನೆ ಹೀಗೆ ಅದರ ಕಾರಣವನ್ನ ಕಾಸ್ ಅನ್ನ ಸರಿಯಾಗಿ ನಿರ್ಣಯ ಮಾಡಲಿಕ್ಕೆ ಆದರೆ ಇರತಕ್ಕಂಥದ್ದು ಅದರ ಕಾರಣ ಅಂತಕ್ಕಂಥದ್ದು ನಮ್ಮ ಕಣ್ಣಿಗೆ ಗೋಚರವಾಗದೇ ಇರತಕ್ಕಂಥದ್ದು ಆಗ ನಾವು ಏನ್ ಮಾಡ್ತೇವೆ ಯುಕ್ತಿಯನ್ನು ಬಳಸ್ತೇವೆ ಲಾಜಿಕ್ ಅನ್ನು ಬಳಸ್ತೇವೆ ಯಾವುದೇ ಒಂದು ಕಾರ್ಯ ಆಯಿತು ಅಂದ್ರೆ ಅದರ ಹಿಂದೆ ಯಾವುದೋ ಒಂದು ಕಾರಣ ಇರಲೇಬೇಕು ಅಂತ ಕಾರಣವಿಲ್ಲದೆ ಯಾವ ಕಾರ್ಯವೂ ಆಗ ಸಾಧ್ಯ ಇಲ್ಲ ಇದಾಗಬೇಕು ಅಂದ್ರೆ ಇದರ ಹಿಂದೆ ಒಬ್ಬ ಮ್ಯಾನುಫ್ಯಾಕ್ಚರರ್ ಇರಬೇಕು ಇದು ತಪ್ಪಂತ ಹೀಗೆ ಉದುರಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ಕಾರ್ಯ ಕಾರಣ ಅಂತಕ್ಕಂಥದ್ದು ಒಂದ್ರ ಒಂದು ಹಿಂದೆ ಯಾವಾಗ ಅಂಟುಕೊಂಡೇ ಇರ್ತದೆ ಆದ್ದರಿಂದ ಈ ಸುಖ ದುಃಖ ಈ ಮನುಷ್ಯನಿಗೆ ಅವನು ಕೆಲಸ ಮಾಡಲಿ ಮಾಡದೇ ಇರಲಿ ಬಂದೇ ಬರುತ್ತೆ ಮತ್ತೆ ಲಾಭ ಅಲಾಭ ಅದಾದರೂ ನೀವು ಹೇಳ್ಬೋದು ಇದಕ್ಕೆ ಎರಡೂ ಕಾರಣ ಇದೆ ಒಂದು ಕೆಲಸ ಮಾಡಿಯೂ ಕೂಡ ಅವನಿಗೆ ಈ ಲಾಭ ಅಲಾಭ ತನಗೆ ಬೇಕಾದಂತಹ ವಸ್ತುಗಳು ಸಿಗಬಹುದು ಅಥವಾ ತನಗೆ ಅಪ್ರಿಯವಾದಂತಹ ವಸ್ತುಗಳು ಅವನಿಗೆ ಸಿಗಬಹುದು ಇಷ್ಟವಿಲ್ಲದೆ ಇರತಕ್ಕಂಥ ವಸ್ತುಗಳು ಸಿಗಬಹುದು ಅಲಾಭ ಅಥವಾ ಸಿಗದೆಯೂ ಹೋಗ್ಬೋದು ಜಯ ಕೆಲಸ ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿರ್ತಾನೆ ಸಕ್ಸಸ್ ಆಗಲೇಬೇಕು ನನಗೆ ಅಂತ ಎಲ್ಲ ಅದಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಎಫರ್ಟ್ ಆ ಕೆಲಸಕ್ಕೆ ತೊಂಬತ್ತೊಂಬತ್ತು ಶೇಕಡ ಆ ಕೆಲಸಕ್ಕೆ ತನ್ನ ಎಲ್ಲ ಮನಸ್ಸನ್ನು ಮತ್ತು ದೇಹವನ್ನ, ಧನವನ್ನ, ಉಪಯೋಗಿಸಿರ್ತಾನೆ ಆದರೂ ಕೂಡ ಆ ಒಂದು ಪರ್ಸೆಂಟಲ್ಲಿ ಅದು ಫೇಲ್ಯೂರ್ ಆಗಬೇಕು ನೋಡಿ ಎಷ್ಟೊಂದು ಅಂಶಗಳಿದೆ ಫ್ಯಾಕ್ಟರ್ಸ್ ಇದೆ ನಮ್ಮ ಈ ಜೀವನದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇದೆಲ್ಲ ನಾವು ಮತ್ತು ಬೇಡ ಅದಕ್ಕೆ ಅಂಟಿಕೊಂಡು ಬರುವುದಿಲ್ಲ ಇವುಗಳು ನಾವು ಬೇಕು ಅಂದಾಗ ಬಾ ನಾವು ಬೇಡ ಅಂದಾಗ ಹೋಗು ಆ ರೀತಿ ಇಲ್ಲ ಇವು ಮೂರು ಇವು ಮೂರು ಅಥವಾ ಆರು ಎರಡೆರಡು ಮುಖದ ಮೂರು ಸುಖ ದುಃಖ ಗಂಡ ಬೇರುಂಡ ಇದ್ದಾಗೆ ಲಾಭ ಅಲಾಭ ಜಯ ಅಪಜಯ ಈ ಆರು ಅಥವಾ ಈ ಮೂರು ಇವುಗಳು ಕೂಡ ಆದ್ದರಿಂದ ಇದನ್ನ ಇದೇನು ಅಂತ ಹೇಳಿದ್ರೆ ಇದು ಅದಾಗದೇ ಬರ್ತಕ್ಕಂತಹ ನಮ್ಮ ಕರ್ಮದಿಂದ ಅದಾಗದೇ ಬರ್ತಕ್ಕಂಥದ್ದು ಇದು ಈಗ ಮನುಷ್ಯನಿಗೆ ಜೀವಿಗೆ ಬೇಕಾಗಿದ್ದೇನು ಅಂತ ಹೇಳಿದ್ರೆ ಈ ಜೀವನದಲ್ಲಿ ಇದನ್ನ ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು ನಮ್ಮ ಇಡೀ ಜೀವನ ನಿಂತಿರೋದೆ ಈ ಮೂರನ್ನ ಯಾವ ರೀತಿಯಲ್ಲಿ ನಾವು ಹ್ಯಾಂಡಲ್ ಮಾಡ್ತೇವೆ ಅನ್ನೋದ್ರ ಮೇಲೆ ಅದನ್ನೇ ನಾವು ರಿಯಾಕ್ಷನ್ ಅಂತ ಕರೀತೇವೆ ನಾವು ಏನೇನು ಮಾಡ್ತಾ ಇದ್ದೇವೆಯೋ ನಮ್ಮ ಜೀವನದಲ್ಲಿ ಇವೆಲ್ಲವೂ ಕೂಡ ಆಕ್ಷನ್ ಅಲ್ಲ ರಿಯಾಕ್ಷನ್ ಆಕ್ಷನ್ ಮಾಡ್ತಾ ಇರೋದು ಪ್ರಕೃತಿ ಯಾವುದೋ ನೇಚರ್ ಸುಖ ದುಃಖ ಲಾಭ ಅಲಾಭ ಜಯ ಅಪಜಯವನ್ನು ತಂದು ಓಡ್ತಾ ಇರ್ತಕ್ಕಂಥ ಪ್ರಕೃತಿಯ ಗುಣ ಆದರೆ ಅದಕ್ಕೆ ನಾವು ಯಾವ ರೀತಿಯಲ್ಲಿ ಪ್ರತಿಸ್ಪಂದಿಸುತ್ತೇವೆ ಯಾವ ರೀತಿಯಲ್ಲಿ ಅದನ್ನು ತೆಗೆದುಕೊಳ್ತೇವೆ ಅಲ್ಲಿ ಒಂದು ರಹಸ್ಯವಿದೆ ಆ ರಹಸ್ಯ ಆ ರಹಸ್ಯವನ್ನ ಇಲ್ಲಿ ಭಗವಂತ ಕೃಷ್ಣನ ಇದು ಅರ್ಜುನನ ಮುಖಾಂತರವಾಗಿ ನಮ್ಮೆಲ್ಲರಿಗೂ ಪ್ರತಿಯೊಂದು ಕ್ಷೇತ್ರದವರಿಗೂ ಕೂಡ ಇದನ್ನು ಹೇಳ್ತಾ ಇದ್ದಾರೆ ಏನದು ಅಂದರೆ ಎರಡೇ ಎರಡ ಶಬ್ದವನ್ನು ಉಪಯೋಗಿಸ್ತಾ ಅಂದ್ರೆ ಅದರ ಅರ್ಥ ಒಂದೇ ಸಮೇ ಕೃತ್ವ ಅಂದ ಸಮೇ ಕೃತ್ವ ಅಂದ್ರೆ ಸಮವೆಂದು ಭಾವಿಸಿ ಟ್ರೀಟಿಂಗ್ ಡೆಮ್ ಆಸ್ ಈಕ್ವಲ್ ಅಂತ ಈ ಆರೂ ಕೂಡ ಈ ಮೂರೂ ಕೂಡ ಸಮವೆಂದು ಭಾವಿಸಿ ಕೃತ್ವ ಅಂದ್ರೆ ಅಕ್ಷರಶಃ ಅರ್ಥ ಮಾಡಿಕೊಂಡು ಅಂತ ಅರ್ಥ ಮಾಡಿಕೊಂಡು ಅಂದ್ರೆ ಕಲ್ಪಿಸಿಕೊಂಡು ಅಥವಾ ಬುದ್ಧಿಯಲ್ಲಿ ಭಾವಿಸಿಕೊಂಡು ಅಂತ ಅರ್ಥ ಈಗ ಸುಖ ದುಃಖ ಯಾವ ರೀತಿಯಲ್ಲಿ ಸಮ ಯಾವ ರೀತಿಯಲ್ಲಿ ಸಮ ಒಂದು ಅವೆರಡೂ ಕೂಡ ನನ್ನ ಕರ್ಮದ ಫಲಗಳು ಇದೆರಡೂ ಕೂಡ ಎರಡೂ ಕೂಡ ನನ್ನ ಕರ್ಮದ ಫಲ ಅದರಲ್ಲಿ ಸಮ ಹೌದೋ ಅಲ್ಲೋ ಸುಖವೂ ಕೂಡ ದುಃಖವೂ ಕೂಡ ಯಾಕೆ ನಾನು ಮಾಡ್ತಕ್ಕಂತಹ ಕರ್ಮ ಅದು ಧರ್ಮ ಅಥವಾ ಅಧರ್ಮವಾಗಿರ್ಬೋದು ಧರ್ಮದಿಂದ ಸುಖ ಅಧರ್ಮದಿಂದ ದುಃಖ ಇದು ಬರುತ್ತೆ ಮನುಷ್ಯನಿಗೆ ಇದನ್ನು ಬಂದಾಗ ಆ ಬುದ್ಧಿ ಏನು ಮಾಡುತ್ತೆ ಬುದ್ಧಿ ಯಾವಾಗಲೂ ಕೂಡ ಅದನ್ನು ಬೈಫರ್ಕೇಶನ್ ಮಾಡ್ತಕ್ಕಂಥದ್ದೇ ಬುದ್ಧಿ ಕೆಲಸ ನೋಡಿ ನಮ್ಮ ಅಂತಃಕರಣ ಇದೆಯಲ್ಲ ಈ ಅಂತಃಕರಣ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಾಲ್ಕು ವಿಧಾನ ಅಂತ ವೇದಾಂತ ಹೇಳ್ತಾರೆ ಏನದು ಅಂದರೆ ಅಹಂಕಾರ ಬುದ್ಧಿ ಮನಸ್ಸು ಚಿತ್ತ ಏನಿದು ಅಹಂಕಾರ ಅಂದ್ರೆ ಏನು ಬಂದರೂ ಕೂಡ ಅದನ್ನು ತನಗೆ ಅಂತ ಅದು ಅಟ್ಯಾಚ್ ಮಾಡ್ಕೊಂಡ್ಬಿಡುದು ಅದಕ್ಕೆ ಅಹಂಕಾರ ಅಂತ ಹೆಸರು ತಂದಲ್ಲದನ್ನು ಕೂಡ ತನ್ಗೆ ಅಂತ ಮಾಡ್ಕೊಂಬಿಡುದು ಆ ವೃತ್ತಿ ಮನಸ್ಸಿನ ಕೆಲಸ ಯಾವ್ದಿದೆಯೋ ಅದಕ್ಕೆ ಅಹಂಕಾರ ಅಂತ ಹೆಸರು ಬುದ್ಧಿ ಅಂದ್ರೆ ಎಲ್ಲವನ್ನು ಕೂಡ ನಿಶ್ಚಯ ಮಾಡ್ತಕ್ಕಂಥದ್ದು ನಿರ್ಣಯ ಮಾಡ್ತಕ್ಕಂಥದ್ದು ಯಾಕಂದ್ರೆ ನಿಶ್ಚಯ ಮಾಡದೆ ಹೋದ್ರೆ ಮನುಷ್ಯ ಒಂದು ಹೆಜ್ಜೆ ಕೂಡ ಮುಂದೆ ಇಡೋಕೆ ಸಾಧ್ಯ ಇಲ್ಲ ಆ ಒಂದು ಹೆಜ್ಜೆ ಮುಂದೆ ಇಡಬೇಕಾದ್ರೆ ಅವನು ಮೊದಲು ಬುದ್ಧಿಯಲ್ಲಿ ನಿರ್ಣಯ ಮಾಡಿರಬೇಕು ಒಂದು ಬುದ್ಧಿ ಕೆಟ್ಟರೆ ಔಟ್ ಆಫ್ ಆರ್ಡರ್ ಆದರೆ ಇದು ಈ ಫ್ಯಾಕಲ್ಟಿ ಕೆಲಸ ಮಾಡೋಲ್ಲ ಈ ಶಕ್ತಿ ಕೆಲಸ ಮಾಡೋದಿಲ್ಲ ಈ ಶಕ್ತಿ ಕೆಲಸ ಮಾಡಲಿಲ್ಲ ಅಂದರೆ ಜೀವನ ಹೋಯಿತು ಅಂತ ಅಲ್ಲಿಗೆ ಸ್ಟಾಪ್ ಆಗಿದೆ ಅಲ್ಲಿ ಅವನಿಗೂ ಪಶುವಿಗೂ ಯಾವ ಒಂದು ವ್ಯತ್ಯಾಸ ಇಲ್ಲ ಆಗ ಅವನ ಜೀವನ ಯಾವ ರೀತಿ ಇರುತ್ತೆ ಅಂದರೆ ಇನ್ಸ್ಟಿಂಕ್ಟ್ ಬೇಸ್ಡ್ ಆಗಿರುತ್ತೆ ಪ್ರವೃತ್ತಿಯಿಂದ ಪ್ರಚೋದಿತವಾಗಿ ಇರ್ತದೆ ಪ್ರಕೃತಿ ಯಾವ ರೀತಿ ಅವನನ್ನು ಪ್ರಚೋದಿಸುತ್ತದೋ ಸಾಮಾನ್ಯ ಪ್ರಾಣಿಗಳಂತೆ ಆ ರೀತಿಯಲ್ಲಿ ಅವನ ಜೀವನ ಇರುತ್ತೆ ಆದ್ರಿಂದ ಬುದ್ಧಿ ಅಲ್ಲಿಯ ತನಕ ಕೈಯಲ್ಲಿರ್ತದೋ ಅಲ್ಲಿಯ ತನಕ ಅವನನ್ನು ಮನುಷ್ಯ ಅಂತ ಕರೀತಾರೆ ಮನೀಷಾ ಇರುವವನೇ ಮನುಷ್ಯ ಮನೀಷಾ ಅಂದ್ರೆ ಬುದ್ಧಿ ಅದಿರತಕ್ಕಂಥವನೇ ಮನುಷ್ಯ ನಂತರ ಬರ್ತಕ್ಕಂಥದ್ದು ಮನಸ್ಸು ಮನಸ್ಸು ಯಾವಾಗಲೂ ಸಂಕಲ್ಪ ವಿಕಲ್ಪ ಸಂಕಲ್ಪ ವಿಕಲ್ಪ ಮಾಡ್ತಕ್ಕಂಥದ್ದೇ ಮನಸ್ಸಿನ ಕೆಲಸ ನಾನು ಇದನ್ನು ಮಾಡಬೇಕು ಅಂತ ಅಂದ್ಕೊಡೋದೇ ಸಂಕಲ್ಪ ವಿಲ್ ಪವರ್ ನಾನು ಇವತ್ತು ಇಲ್ಲಿಗೆ ಹೋಗಬೇಕು ನಾನಿವತ್ತು ಅದನ್ನು ಪರ್ಚೇಸ್ ಮಾಡಬೇಕು ಈ ರೀತಿಯಾದಂತಹ ಯಾವ ಒಂದು ಸಂಕಲ್ಪ ಇದೆಯೋ ಅದು ಮನಸ್ಸಿನ ಕೆಲಸ ವಿಕಲ್ಪ ಅಂದರೆ ಸುಮ್ಮನೆ ಕೂತಿರಲ್ಲ ಮನಸ್ಸು ನಾನು ಈಗ ಏನಾದರೂ ಹೇಳ್ತಾ ಇದ್ದರೆ ಅದರ ಮೇಲೆ ಒಂದು ಪಿಕ್ಚರನ್ನು ತಾನೇ ಕಲ್ಪನೆ ಮಾಡಿಕೊಡ್ತೇನೆ ಎಲ್ಲಿಂದ ಬಂತದಕ್ಕೆ ಮಾಡ್ಕೊಡುತ್ತ ಗಾಳಿ ಗೋಪುರಗಳನ್ನು ಕಟ್ಟತಾ ಹೋಗುತ್ತೆ ಪಾಪ ಇಲ್ಲಿ ಬಿಲ್ಡಿಂಗ್ ಕಟ್ಟೋದ ಕಷ್ಟ ಮನ್ಸಲ್ಲೇ ಕಟ್ಟಬಿಡೋಣ ಅಂತ ಮನ್ಸಿನಲ್ಲಿ ಮಂಡಿಗೆ ತಿನ್ನುತ್ತೆ ಅಲ್ಲಿ ಮಂಡಿಗೆ ತಿಂದರೆ ಡಯಾಬಿಟಿಸ್ ಆಗುತ್ತೆ ಮನ್ಸಲ್ಲೇ ತಿಂದುಬಿಡೋಣ ಅಂತ ಇದೆಲ್ಲ ವಿಕಲ್ಪದ ಕೆಲಸ ಮನಸ್ಸಿನ ವಿಕಲ್ಪ ಶಕ್ತಿಯ ಕೆಲಸ ಇದು ಕೂಡ ಮನಸ್ಸೇ ಮಾಡ್ತಕ್ಕಂಥದ್ದು ಚಿತ್ತ ಅಂದ್ರೆ ಯಾವುದೇ ವಸ್ತುವನ್ನು ನಾವು ನೋಡಬೇಕಾದ್ರೆ ಪಂಚ ಇಂದ್ರಿಯಗಳು ಬೇಕು ಹೌದೋ ಪಂಚ ಜ್ಞಾನೇಂದ್ರಿಯ ಬೇಕು ಆ ಪಂಚ ಜ್ಞಾನೇಂದ್ರಿಯಗಳ ಜೊತೆಗೆ ಈ ಚಿತ್ತ ರೂಪ ಹೋಗಿ ಆ ವಸ್ತುವನ್ನು ಸುತ್ತುವರೆದು ಅದರ ಜ್ಞಾನವನ್ನು ಅದು ಪಡ್ಕೊಂಡ್ಬರುತ್ತೆ ನಾನೀಗ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಣ್ಣಿನ ಮೂಲಕ ಚಿತ್ತ ಹೋಗಿ ಈ ಬಾಟಲ್ನ ಆವರಿಸಿಕೊಂಡು ವಾಪಸ್ ಬಂದು ಬಾಟಲ್ ತೊಗೊಂಬರಲ್ಲ ಹೆದರ್ಕೋಬಿಡಿ ಅದನ್ನು ಅದರ ಇದನ್ನು ತೆಗೆದುಕೊಂಡು ಬಂದು ಇಲ್ಲಿ ಹೇಳುತ್ತೆ ಇದು ಬಾಟಲು ಇದು ಬಾಟಲ್ಲು ಇದು ವಾಟರ್ ಬಾಟಲ್ಲು ಅಂತ ಇಂತಹ ಕೆಲಸವನ್ನು ನಮಗೆ ಜ್ಞಾನವನ್ನು ತಂದುಕೊಡ್ತಕ್ಕಂತಹ ಯಾವ ಒಂದು ಚಾನಲ್ ಆಗಿ ಅದಕ್ಕೆ ಕೆಲಸ ಮಾಡುತ್ತೋ ಕಾಲುವೆ ರೀತಿಯಲ್ಲಿ ಕೆಲಸ ಮಾಡುತ್ತೋ ಅಂತಹ ಮನಸ್ಸಿನ ಶಕ್ತಿಗೆ ಚಿತ್ತ ಅಂತ ಹೆಸರು ಹೀಗೆ ನಾಲ್ಕು ವಿಧವಾಗಿ ಅದು ಆ ಕೆಲಸ ಮಾಡ್ತದೆ ಮನಸ್ಸು ಈಗ ಇಲ್ಲಿ ಬುದ್ಧಿ ಅಂತ ಯಾವುದು ಹೇಳುತ್ತೋ ನಾನು ಅದು ಹೇಳ್ದಂಗೆ ನಿಶ್ಚಯ ಅದಕ್ಕೆ ಸುಮ್ಮನೆ ಕೂತಿರೋಕ್ಕಾಗಲ್ಲ ಯಾರೇನೇ ಹೇಳಲಿ ಅದೇನೋ ಒಂದು ನಿಶ್ಚಯ ಮಾಡಲೇಬೇಕು ಅದು ಮನುಷ್ಯ ಬುದ್ಧಿಜೀವಿ ಆದ್ದರಿಂದ ಆತ ಒಂದು ನಿರ್ಣಯ ಅಥವಾ ನಿಶ್ಚಯವನ್ನು ತೆಗೆದುಕೊಳ್ಳದೆ ಆತ ಸುಮ್ಮನೆ ಕೂತಿರೋಕೆ ಆಗುದಿಲ್ಲ ಏನೋ ಒಂದು ಸ್ಟೇಟ್ಮೆಂಟ್ ಹೇಳಿ ಅದಕ್ಕೇನೋ ಒಂದು ಕನ್ಕ್ಲೂಷನ್ ಅವನೇ ಡ್ರಾ ಮಾಡ್ತಾನ ಅವನೇ ಒಂದು ಅದು ಸರಿಯೋ ತಪ್ಪು ಆಮೇಲೆ ವಿಚಾರ ಇನ್ನೊಂದು ಆ ಬುದ್ಧಿಯನ್ನ ಪ್ರಮಾಣಕ್ಕೆ ಒಳಪಡಿಸಿದಾಗ ಅವನು ಓಹ್ ಇದು ತಪ್ಪಾಗಿತ್ತು ಹೀಗೆ ಆಲೋಚನೆ ಮಾಡಬೇಕಾಗಿತ್ತು ಅಂತ ಹೇಳ್ತಾನೆ ಆದರೆ ಮೊದಲೇನು ಮಾಡೋದು ತೀರ್ಮಾನ ಮಾಡ್ಬಿಡೋದು ಆ ಕೆಲಸ ಮಾಡ್ತಕ್ಕಂಥದ್ದು ಬುದ್ಧಿ ಈಗ ಸುಖ ಅಂತಕ್ಕಂಥದ್ದು ನಾನಾಗಲೇ ಹೇಳಿದಂತೆ ಅವನ ಧರ್ಮದಿಂದ ಪುಣ್ಯದಿಂದ ಉತ್ಪತ್ತಿಯಾಗಿ ಬರ್ತಕ್ಕಂತಹ ಒಂದು ವೃತ್ತಿ ವಿಶೇಷ ಅದು ಬಂದಾಗ ಬುದ್ಧಿ ಏನು ಮಾಡುತ್ತೆ ಹಿಂದಿರ್ತಕ್ಕಂತಹ ಸಂಸ್ಕಾರವನ್ನೆಲ್ಲ ನೋಡಿ ಆಹ್ ನನಗಿದ ಬೇಕು ಇದಿರಲಿ ಅನ್ನತ್ತೆ ಹೇಳುತ್ತೆ ಇದಿರಲಿ ಅಂದ್ರೆ ಸುಖ ನನಗಿರಲಿ ಅಂತ ಹೇಳುತ್ತೆ ಈ ದುಃಖ ಅಂತ ಯಾವುದು ಬರುತ್ತೋ ಅದು ಬಂದಾಗ ಈ ಬುದ್ಧಿ ತೀರ್ಮಾನ ಮಾಡಿ ಇದರಿಂದ ಏನೋ ಒಂದು ಕಸಿವಿಸಿ ಕಳವಳ ಉಂಟಾಗುತ್ತಲ್ಲ ಇದು ನನಗೆ ಬೇಡ ಇದು ನನಗೆ ಬೇಡ ಅಂತ ಹೇಳುತ್ತೆ ಈ ಬೇಕು ಅಂತ ಯಾವಾಗ ಹೇಳುತ್ತೋ ಅವಾಗ ಒಂದು ರಿಯಾಕ್ಷನ್ ಅದು ಸುಖ ಬಂದಾಗ ಅದಕ್ಕೆ ಹರ್ಷ ಅಂತ ಹೆಸರು ದುಃಖ ಬಂದಾಗ ಯಾವ ಒಂದು ಬೇಡವಾಗಿತ್ತು ಬಂದುಬಿಟ್ಟಿದೆಯಲ್ಲ ಅಂತ ಯಾವುದೊಂದು ಉಂಟಾಗುತ್ತೋ ಅವಾಗ ಅದರ್ ರಿಯಾಕ್ಷನ್ ಆಗಿ ಶೋಕ ಸೋ ನಮಗೆ ಇಲ್ಲಿ ಮುಖ್ಯವಾದದ್ದು ಸುಖ ದುಃಖ ಅಲ್ಲ ನಮ್ಮ ಏನು ಉತ್ಪತ್ತಿ ನಾವು ಮಾಡಿದ್ವಿ ಎಂತ ಅದು ಇಂಪಾರ್ಟೆಂಟ್ ಸುಖ ದುಃಖ ನಿಮ್ ತಡಿಯೋಕ್ಕಾಗಲ್ಲ ಈಗ ಬಿಟ್ಬಿಡಿ ಅದು ಯಾವ್ದನ್ ತಡಿಯೋಕ್ಕಾಗಲ್ವೋ ಅದನ್ನ ತಡೆದ್ಕೊಳ್ಳಿ ಆದ್ರೆ ಅದನ್ ಯಾವ ರೀತಿಯಲ್ಲಿ ನೀವು ಸಂಭಾಳಿಸಬಹುದು ಅದನ್ನ ಕಲ್ತ್ಕೊಳ್ಳಿ ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಹಿಗ್ಗುವುದು ಅಂದ್ರೆ ಹರ್ಷ ಕುಗ್ಗುವುದು ಅಂದ್ರೆ ಶೋಕ ಪಡ್ತಕ್ಕಂಥ ಡಿಜೆಕ್ಷನ್ ಆಗ್ತಕ್ಕಂಥ ಅಯ್ಯೋ ನನಗೇ ಹೀಗಾಗ್ಬೇಕಾಗಿತ್ತ ನಮ್ಮ ಪಕ್ಕದ ಮನೆಯವರು ಇದ್ರು ಅವ್ರಿಗಾದ್ರೂ ಹೀಗಾಗಬಾರ್ದಾಗಿತ್ತ ಅಂತ ಅನ್ಸುತ್ತೆ ಅವರು ಹಾಗೆ ಅನ್ಕೊಳ್ತಾರೆ ನಮ್ಮ ಪಕ್ಕದ ಮನೆಯವ್ರಿಗೆ ಆಗ್ಬಾರ್ದಾಗಿತ್ತ ಅಂತ ಹಾಗೆ ಇದು ಈ ಸುಖ ದುಃಖಕ್ಕೆ ರಿಯಾಕ್ಷನ್ ಇದೆಯಲ್ಲ ಆ ರಿಯಾಕ್ಷನ್ ಬರೆದಿದ್ದಂತೆ ಮಧ್ಯದಲ್ಲಿ ಯಾವ ಬುದ್ಧಿ ಕೆಲಸ ಮಾಡುತ್ತೋ ಆ ಬುದ್ಧಿಯನ್ನು ಇಲ್ಲಿ ಹೇಳ್ತಾ ಇರೋದು ಎಲ್ಲಿ ಅದನ್ನು ಚೆಕ್ ಮಾಡಬೇಕು ಅಂತ ನೀವು ಆ್ಯಕ್ಷನ್ ತೆಗೆದುಕೊಳ್ಳಬೇಕಾಗಿರೋದು ಎಲ್ಲಿ ಅಂತ ನಿಮ್ಮ ಆ್ಯಕ್ಷನ್ ಶುರುವಾಗಬೇಕಾಗಿರುವುದು ಎಲ್ಲಿ ಅಂತ ರಿಯಾಕ್ಷನ್ ಅಲ್ಲ ನಿಮ್ಮ ಪ್ರತಿಕ್ರಿಯೆ ಬೇಕಾಗಿಲ್ಲ ಪ್ರತಿಕ್ರಿಯೆಯಿಂದ ಬದ್ಧರಾಗ್ತೀರ ಕ್ರಿಯೆಯಿಂದ ಮುಕ್ತರಾಗ್ತೀರ ಯಾವ್ದು ಮಾಡಬೇಕಾಗಿಲ್ಲ ಕ್ರಿಯೆ ಮಾಡಬೇಕಾ ಪ್ರತಿಕ್ರಿಯೆ ಮಾಡಬೇಕಾ ಪ್ರತಿಕ್ರಿಯೆ ನೀವು ಮಾಡ್ತೀರಾ ಪ್ರಾಣಿಗಳು ಮಾಡುತ್ತೆ ಒಂದು ಕೋಲ್ ತೊಗೊಂಡ್ರೆ ಓಡೋಗುತ್ತೆ ಒಂದು ಕ್ಯಾರೆಟ್ ತೊಗೊಂಡ್ರೆ ಹತ್ತಿರ ಓಡ್ಬರುತ್ತೆ ಅದನ್ನೇ ಬಿಸ್ನೆಸ್ ಪಾಲಿಸಿಲಿ ಹೇಳೋದು ಕ್ಯಾರೆಟ್ ಅಂಡ್ ಸ್ಟಿಕ್ ಪಾಲಿಸಿ ಅಂತ ಮೋಟಿವೇಶನ್ ಅಲ್ಲಿ ಬರ್ತವೆ ಹ್ಞೂ ಜನರಿಗೆ ಯಾವ ರೀತಿಯಲ್ಲಿ ಒಂದು ಕಂಪನಿಲಿರ್ತಕ್ಕಂಥ ಜನರಿಗೆ ಯಾವ ರೀತಿಯಲ್ಲಿ ಅವ್ನು ಕೆಲಸ ಮಾಡಿಸೋದು ಅಂತ ಯಾಕಂದರೆ ಎಷ್ಟು ಸಂಬಳ ತೊಗೊಂಡ್ರು ಕೆಲಸ ಮಾಡೋದಕ್ಕೆ ಬೇರೆ ಸಂಬಳ ಕೊಡಬೇಕಲ್ಲ ಅದು ಹಾಗೆ ತಂದು ಅವಾಗ ಕ್ಯಾರೆಟ್ ಅಂಡ್ ಸ್ಟಿಕ್ ಬೆಟರ್ಡ್ ಅಂತ ನೋಡಿ ಇಷ್ಟು ನೀವು ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ರೆ ನಿಮಗೇನೋ ಟ್ವೆಂಟಿ ಪರ್ಸೆಂಟ್ ಬೋನಸ್ಸು ಅಂದಾಗ ಅವನು ಹಗಲು ಇರಡು ಹಗಲು ಇರಡು ಹೆಂಡತಿ ಮಕ್ಕಳೆಲ್ಲ ಬಿಟ್ಬಿಟ್ಟು ಇಲ್ಲೇ ಇದ್ಬಿಟ್ಟು ಕೆಲಸ ಮಾಡ್ತಾನ ಆಮೇಲೆ ಹೆಂಡತಿ ಮಕ್ಕಳು ಇವನು ಹಣ ಎಲ್ಲ ಸಂಪಾದನೆ ಬಂದು ತನ್ನ ನೋಡ್ತಾನೆ ಹೆಂಡತಿ ಮಕ್ಕಳು ಓಡೋಗಿರ್ತಾರೆ ಮನೆಯಿಂದ ಬೇಜಾರಾಗಿ ಇಷ್ಟು ವರ್ಷ ಇವನು ನನ್ನ ಜೊತೆಗೆ ಇರಲಿಲ್ಲ ಈಗೇನೋ ಬಂದ ಯಾಕೆ ಬೇಕು ಅಂತ ಅದು ಫ್ಯಾಮಿಲಿ ಡಿಸ್ಪ್ಯೂಟ್ ಶುರುವಾದ ಅದೇನೇ ಇರಲಿ ಚೆನ್ನಾಗಿ ಕೆಲಸ ಮಾಡಲಿಲ್ಲ ಅಂದರೆ ಬರ್ತಾರೆ ಮ್ಯಾನೇಜರು ಪರ್ಸ್ನಲ್ ಮ್ಯಾನೇಜರು ಬಂದು ಶೇಖ್ ಹ್ಯಾಂಡ್ ಕೊಡ್ತಾರೆ ಶೇಖ್ಯಾಂಡ್ ಜೊತೆಗೆ ಒಂದು ಚಕ್ಕು ಇರುತ್ತೆ ಕೈಯಲ್ಲಿ ಒಂದು ತಿಂಗಳದ್ದು ಎಕ್ಸ್ಟ್ರಾ ಚೆಕ್ ಕೊಟ್ಬಿಟ್ಟು ಗುಡ್ ಬಾಯ್ ಅಂತಾರೆ ಟೀ ಕರೀತಾರೆ ಅದು ಒಳ್ಳೆ ಮೆಥಡಲ್ಲೇ ಈಗೆಲ್ಲ ತುಂಬ ವೆರಿ ಸೊಫಿಸ್ಟಿಕೇಟೆಡ್ ಮೆಥಡು ನೀವು ಬಯೋಕ್ಕೂ ಆಗೋಲ್ಲ ಅವಳು ಅಷ್ಟು ನಗ ನಗತ ಆ ಪರ್ಸ್ನಲ್ ಮ್ಯಾನೇಜರ್ ಕೆಲಸನೇ ಹಾಗೆ ಯಾವತ್ತೂ ಅವನು ಸಿಟ್ಟು ಮಾಡಿಕೊಳ್ಬಾರ್ದು ಅಷ್ಟು ಅಟ್ರಾಕ್ಟಿವ್ ಆಗಿ ಆತ ಸಿಹಿ ನುಡಿಗಳನ್ನ ನಿಮಗೆ ಕೊಟ್ಟು ಅದರ ಜೊತೆಗೆ ಸಿಹಿಯಾಗಿ ಮೇಲುಗಡೆ ಇಟ್ಟು ಒಳಗಡೆ ಕಹಿಯಾದಂತಹ ಒಂದು ಇದನ್ನ ನಿಮಗೆ ಕೊಡ್ತಾನೆ ಕೊನೆಯಲ್ಲಿ ನೀವು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಈ ರೀತಿಯಾದಂತಹ ಒಂದು ಯಾವ ಒಂದು ಇದಿದೆಯೋ ಆ ರೀತಿಯಲ್ಲೇ ನಾವು ಕೆಲಸ ಮಾಡ್ತಾ ಹೋಯ್ತು ಅಂದ್ರೆ ನಮಗೂ ಆ ಪಶುಗಳಿಗೂ ಯಾವ ವ್ಯತ್ಯಾಸ ಯಾವ ವ್ಯತ್ಯಾಸವೂ ಇಲ್ಲ ಮನುಷ್ಯ ಮತ್ತು ಪಶುವಿಗೆ ತಾರತಮ್ಯ ಬರ್ತಕ್ಕಂಥದ್ದು ನಾವು ಇಂತಹ ಸ್ಥಿತಿಗಳನ್ನ ಯಾವ ರೀತಿಯಲ್ಲಿ ಸಂಭಾಳಿಸ್ತೇವೆ ಅನ್ನೋದಲ್ಲೇ ಬರ್ತಕ್ಕಂಥ ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಲಾಭ ಅಲಾಭ ಲಾಭ ಬರುತ್ತೆ ಅಲಾಭ ಬರುತ್ತೆ ಅದಕ್ಕೆ ಎಷ್ಟೊಂದು ಅಂಶಗಳಿರುತ್ತೆ ನೀವು ತಲೆಯಲ್ಲಿಕೊಂಡಿರೋದು ನಾನು ಇಷ್ಟೊಂದೆಲ್ಲ ಕೆಲಸ ಮಾಡಿದ್ರು ಕೂಡ ನನಗ್ಯಾಕೆ ಇಷ್ಟು ಲಾಭ ಸಿಗ್ತಾ ಇಲ್ಲ ನನಗ್ಯಾಕೆ ಈ ವಸ್ತು ಪ್ರಾಪ್ತಿ ಆಗ್ತಾ ಇಲ್ಲ ನನಗ್ಯಾಕೆ ನಾನು ಕೈ ಬಿಟ್ಟು ಹೋಯಿತು ಇದೇ ಆಲೋಚನೆ ಹಾಗೆ ಜಯ ಸಿಕ್ಕದಾಗ ಅಥವಾ ಅಪಜಯ ಉಂಟಾದಾಗಲೂ ಕೂಡ ಅಯ್ಯೋ ಇದ್ಯಾಕೆ ಹೀಗಾಯ್ತು ಇದ್ಯಾಕೆ ನನಗೆ ಆಗ್ಬೇಕಾಗಿತ್ತು ಈ ರೀತಿಯಾದಂತಹ ಚಿಂತನೆಗಳನ್ನ ನಾವು ಮಾಡಬಾರ್ದು ಅವಾಗ ಏನ್ ಮಾಡಬೇಕು ಇವೆರಡನ್ನೂ ಕೂಡ ಸಮವಾಗಿ ಸ್ವೀಕರಿಸಬೇಕು ಸಮವಾಗಿ ಸ್ವೀಕರಿಸುವುದಂದ್ರೆ ಏನೋ ಒಂದು ನಾ ಆಗ್ಲೇ ಹೇಳದಂತೆ ಇವುಗಳು ನಮ್ಮ ಕರ್ಮದ ಫಲ ನಮ್ಮ ಕರ್ಮದ ಫಲ ಅಂತ ನಾವು ಯಾವಾಗ ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ಒಪ್ಕೊಳ್ತೇವಿಯೋ ಫಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೂ ಮೊಟ್ಟು ಮುಂದೆಯದಾಗಿ ನಾವು ಮಾಡಬೇಕಾಗಿರೋದೇನೋ ನಮ್ಮ ಜವಾಬ್ದಾರಿಯನ್ನು ನಾವು ಒಪ್ಪಿಕೊಳ್ಳಬೇಕು ನಮ್ಮ ಜವಾಬ್ದಾರಿಯನ್ನು ಒಪ್ಪದೆ ಒಂದು ಹೆಜ್ಜೆ ಕೂಡ ಮುಂದಿಡೋಕ್ಕಾಗಲ್ಲ ಯಾಕಂದ್ರೆ ನಾವು ಒಪ್ಕೊಂಡೇ ಇಲ್ಲ ನಾನು ಹೆಂಗ್ರಿ ಕಾರಣ ಇದಕ್ಕೆ ಎಲ್ಲ ಈ ದೈವ ಕಾರಣ ಎಲ್ಲ ನಮ್ಮ ಇವ್ರ ಕಾರಣ ಎಲ್ಲ ಅವ್ರ ಕಾರಣ ಹೀಗೆ ಬೆರಳನ್ನ ಅಲ್ಲಿ ಇಲ್ಲಿ ತೋರಿಸ್ತಾನೆ ಆ ಬೆರಳು ಇಲ್ಲಿ ಬರೋದೇ ಇಲ್ಲ ಆ ಬೆರಳು ಯಾವಾಗ ಇಲ್ಲಿ ಬರುತ್ತೋ ಇಲ್ಲಿ ಬಂದು ಟೆಚ್ ಆಗ್ಬೇಕು ಆ ಬೆರಳು ಹೀಗೆ ಅಂತ ಆ ಜವಾಬ್ದಾರಿಯನ್ನು ಒಪ್ಕೊಂಡಾಗ ಹೌದು ನನಗ್ ನನ್ ಭಯಕ್ಕಾಗತ್ತ ತಗೊಳ್ಳೋಣ ಈಗ ಸುಖ ನಾಳೆ ದುಃಖ ನಾಡಿದ್ದು ಸುಖ ನಾಡಿದ್ದು ದುಃಖ ಯಾವುದು ಬಂದು ಹೋಗ್ತಕ್ಕಂಥದ್ದು ಹಿಂದೆ ನೋಡಿದಂತೆ ಆಗಮ ಅಪಾಯನ ಬಂದು ಹೋಗ್ತಕ್ಕಂಥದ್ದು ಬಂದು ಹೋಗುವಂತಹ ವಿಷಯಗಳು ದಿನ ನೋಡಿ ನೋಡಿ ನೋಡಿ ಪರಿಚಯ ಆದ ಮೇಲೆ ರೂಪ ಮಾತ್ರ ಬೇರೆ ಹೋಟೆಲ್ನಲ್ಲಿ ಇದ್ದಂಥ ಮ್ಯಾನೇಜರ್ಗೆ ಗೊತ್ತಾಗುತ್ತೆ ಕಸ್ಟಮರ್ಸು ಒಂದೋ ಗಂಡು ಹೆಣ್ಣು ಬರ್ತಾ ಇರುತ್ತೆ ಒಂದೋ ಗಂಡು ವೇಸ್ಟಲ್ ಬರುತ್ತೆ ಇಲ್ಲ ಹೆಣ್ಣು ವೇಸ್ಟಲ್ ಬರುತ್ತೆ ಬಟ್ಟೆ ಬೇರೆ ಬೇರೆ ಹಾಕೊಂಡು ಬರುತ್ತೆ ಅದೇ ಜನರು ಅದೇ ಇದು ಅದನ್ನೇನು ಪರ್ಟಿಕ್ಯುಲರ್ ಆಗಿ ಪರಿಚಯ ಮಾಡಬೇಕು ಅಂತ ಏನಿಲ್ಲ ಅವ್ರ ಜೊತೆಗೆ ರಿಲೇಷನ್ ಬೆಳೆಸ್ಕೊಡ್ಬೇಕು ಅಂತೇನಿಲ್ಲ ಸಂಬಂಧವನ್ನು ಕಲ್ಪಿಸ್ಬೇಕಂತೇನಿಲ್ಲ ಅಟ್ಯಾಚ್ ಆಗಬೇಕಂತೇನಿಲ್ಲ ನೋಡಿ ಅಟ್ಯಾಚಾದರೂ ಮತ್ತೆ ಕಷ್ಟ ಬಂದು ಕೂತ್ಕೊಂಡು ಬಿಡ್ತಾರೆ ರೂಮಲ್ಲಿ ನಿಮ್ಮ ಹೋಟ್ಲಲ್ಲಿ ಹೋಟ್ಲಲ್ಲಿ ನಿಮಗೆ ಕಾಟನೂ ಕೊಡ್ತಾರೆ ನಿಮಗೆ ಗೆಟ್ಔಟ್ ಅಂತ ಹೇಳೋದಕ್ಕೂ ಆಗೋದಿಲ್ಲ ಯಾಕಂದ್ರೆ ನೀವು ಅಟ್ಯಾಚ್ ಆಗಿರ್ತೀರ ದುಃಖ ಅಂದ್ರೆ ಹಾಗೆ ನಾವು ಎಷ್ಟೋ ಜನರು ದುಃಖವನ್ನು ಇಷ್ಟಪಡ್ತೇವೆ ಈ ಮಾತನ್ನು ನಾನು ಹೇಳಿದ್ರೆ ನೀವು ಇಷ್ಟಪಡಲ್ಲ ಆದರೆ ನೀವು ಸೈಕಾಲಜಿ ನಿಮ್ದು ಟೆಸ್ಟ್ ಮಾಡ್ದಾಗ ಗೊತ್ತಾಗುತ್ತೆ ದುಃಖವನ್ನು ಆಸೆ ಪಡ್ತೇವೆ ಅದನ್ನು ನಾವೇ ಆಲಂಗಿಸಿಕೊಳ್ತೇವೆ ನಿಜವಾಗ ಹೀಗೆ ಬಿಡುವಂತ ಸಾಮರ್ಥ್ಯ ನಮಗಿದೆ ಹೀಗೆ ಪಡಿಕೊಂಡಂತಹ ಸಾಮರ್ಥ್ಯ ಇದೆ ಕೊಡುವಲ್ಲ ಅಯ್ಯೋ ಹೊರಟೋಗ್ಬಿಡುತ್ತಲ್ಲ ಎಷ್ಟು ಮುದ್ದಾಗಿದೆಯಲ್ಲ ಅಂತ ಏನು ಹೇಳು ದುಃಖವನ್ನ ದುಃಖವನ್ನ ನೋಡಿ ನಮ್ಗೆ ಅನ್ಸುತ್ತೆ ನಮ್ಮ ಜೀವನದಲ್ಲಿ ನೀವು ನೋಡಿ ಯಾವುದಾದ್ರೂ ಒಂದು ಸುಚುವೇಶನ್ ತೆಗೆದುಕೊಂಡು ನೋಡಿ ದುಃಖ ಪಡ್ತಕ್ಕಂಥದ್ದು ಜ್ಞಾನದಲ್ಲಿ ಮಾತ್ರ ದುಃಖ ಇದೆ ಅಲ್ಲಿ ಯಾವುದೋ ಒಂದು ಜ್ಞಾನ ಅದರಿಂದ ನಿಮಗೆ ದುಃಖ ಆಗಿರೋದು ದುಃಖ ವಸ್ತುವಿನಿಂದ ಆಗುವುದಿಲ್ಲ ದುಃಖ ವ್ಯಕ್ತಿಯಿಂದ ಆಗುವುದಿಲ್ಲ ದುಃಖ ನೀವು ತಿಳ್ಕೊಂಡಿರುವುದರಲ್ಲಿ ಆಗಿದೆ ಯಾವುದೇ ವ್ಯಕ್ತಿ ದುಃಖವನ್ನು ಕಲ್ಪಿಸಿಕೊಳ್ಳಿ ಕಲ್ಪಿಸಿಕೊಡಲಿಕ್ಕಾಗುದಿಲ್ಲ ಯಾವುದೇ ಸನ್ನಿವೇಶ ದುಃಖವನ್ನು ತರ್ಲಿಕ್ಕಾಗುವುದಿಲ್ಲ ನೀವು ಹೇಗೆ ಅದನ್ನು ಸ್ವೀಕರಿಸಿದ್ರಿ ಅದರಿಂದ ಅದು ನಿಮಗೆ ಕೊಡ್ತಾ ಇರೋದು ಲಾತ ಇಲ್ಲದೆ ಹೋದ್ರೆ ಅದು ನಿಮ್ಮನ್ನು ಮುಟ್ಲಿಕ್ಕೆ ಆಗುದಿಲ್ಲ ಇದೇ ಎಕ್ಸಾಂಪಲ್ ಹೋಟೆಲ್ ಮ್ಯಾನೇಜರ್ ಇದ್ದಾಗೆ ಬನ್ನಿ ಸ್ವಾಮಿ ಆಯ್ತು ಒಂದು ದಿವಸ ಹೊರಟೋಗಿ ನಾಳೆ ನೀವು ಬನ್ನಿ ಬನ್ನಿ ಹೊರಟೋಗಿ ಯಾಕೆಂದ್ರೆ ನಾವು ಬರ ಬರಬೇಡಿ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ನಾವು ಹೋಟ್ಲ್ ತಕೊಂಡೇ ಇದೀವಿ ಈ ಸಂಸಾರ ಅಂದರೆ ಇದು ಒಂದು ಹೋಟ್ಲಿದ್ದಾಗೆ ಕರ್ಮ ಮಾಡಿದ್ದೇವೆ ಅದಕ್ಕೆ ಅವುಗಳು ಬಂದೇ ಬರ್ತವೆ ವಿಧಿ ಇಲ್ಲ ಆದರೆ ಅಟ್ಯಾಚ್ ಆಗ್ಬೇಡಿ ಎರಡನ್ನೂ ಸಮವಾಗಿ ನೋಡಿ ಸಮ ದುಃಖ ಸಮ ಸುಖ ಇದೆರಡರಲ್ಲೂ ಸಮವಾಗಿ ಇದೆರಡೂ ಕೂಡ ಕರ್ಮದ ಫಲ ಒಂದು ಇದೆರಡೂ ಕೂಡ ಬಂದು ಹೋಗ್ತಕ್ಕಂಥದ್ದು ಪರ್ಮನೆಂಟ್ ಅಲ್ಲ ಎರಡನೇ ಸೊ ಪರ್ಮನೆಂಟ್ ಅಲ್ಲದೆ ಇರೋದಕ್ಕೆ ಚಿಂತೆ ಯಾಕೆ ಅಂತ ಒಂದು ನಾನೇ ಜವಾಬ್ದಾರಿ ಆದಮೇಲೆ ಚಿಂತೆ ಯಾಕೆ ಅಂತ ಎರಡು ಬಂದು ಹೋಗ್ತಾ ಪರ್ಮನೆಂಟ್ ಅಲ್ಲದೆ ಇರೋದಕ್ಕೆ ಚಿಂತೆ ಯಾಕೆ ಅಂತ ಇದೆರಡರಲ್ಲೂ ಅದು ಸಮ ಮೂರನೆಯದು ಅಧ್ಯಾತ್ಮ ನಾನು ಇವೆರಡರಿಗಿಂತ ಬೇರೆ ನಾನು ಇವೆರಡರಿಗಿಂತ ಬೇರೆ ಯಾಕೆ ಹೇಗೆ ಬೇರೆ ಬೇರೆ ಅಲ್ಲದೆ ಹೋಗಿದಿದ್ರೆ ಸುಖ ದುಃಖ ಎರಡು ನನ್ನ ಸ್ವರೂಪ ಆಗಿದ್ರೆ ನಾನು ಅವುಗಳನ್ನ ನೋಡಕ್ಕಾಗ್ತಿರ್ಲಿಲ್ಲ ನಾನು ಅವುಗಳನ್ನ ಅನುಭವಿಸಕ್ಕಾಗ್ತಿರ್ಲಿಲ್ಲ ನಾನು ಒಂದು ವಸ್ತುವನ್ನು ನೋಡ್ತಾ ಇದ್ದೇನೆ ಅಂದರೆ ಇದು ನನಗಿಂತ ಬೇರೆ ನಾನು ಇದನ್ನು ನೋಡ್ತಾ ಇದ್ದೇನೆ ಶರೀರವನ್ನು ನೋಡ್ತಾ ಇದ್ದೇನೆಂದರೆ ಇದು ನನಗಿಂತ ಬೇರೆ ಅದಷ್ಟೇ ಮಾಡಿ ತುಂಬ ಒಳಗೋಗ್ಬೇಕಿದೆ ನಿಧಾನಕ್ಕೆ ಅದಕ್ಕೋಸ್ಕರ ಮೂರನೇ ಸ್ಟೆಪ್ಪು ನಿಧಾನಕ್ಕೆ ಇಳಿಸ್ಬೇಕಿದ ನೀವು ಏನೇನನ್ನು ನೋಡ್ತಾ ಇದ್ದೀರೋ ನೀವು ಏನೇನು ನೀವು ಅನುಭವಿಸುತ್ತಾ ಇದ್ದೀರೋ ಆ ಅನುಭವಿಸುವಂತಹ ವಿಷಯ ನಿಮಗಿಂತ ಬೇರೆ ಬೇರೆ ಆದ ಮೇಲೆ ನಿಮ್ಮ ಸ್ವಭಾವವೇ ಅಲ್ಲದೆ ಹೋದ ಮೇಲೆ ಹೆದರಿಕೆ ಯಾಕೆ ಇದು ಮೂರನೇ ಶಾರ್ಟ್ ಅದು ಅಲ್ಟಿಮೇಟ್ ಇದು ನಮ್ಮ ಆಧ್ಯಾತ್ಮಿಕ ಸ್ವಭಾವ ಆಧ್ಯಾತ್ಮಿಕ ಸ್ವಭಾವ ಇದಕ್ಕೋಸ್ಕರ ಸಮವಾಗಿ ಸ್ವೀಕರಿಸುಗಳನ್ನು ಸಮವಾಗಿ ಸ್ವೀಕರಿಸು ಬರಲಿ ಸುಖ ಬರಲಿ ದುಃಖ ಬರಲಿ ಲಾಭ ಬರಲಿ ಅಲಾಭ ನನಗೇನಂತೆ ಬರ್ಲಿ ಜಯ ಬರ್ಲಿ ಅಪಜಯ ಯಾರಿಗೆ ನಾಟಕ ರಂಗದಲ್ಲಿ ನಾಟಕವಾಡ್ತಾ ಇರ್ತಕ್ಕಂತಹ ಈ ನಾಟಕ ಪಾತ್ರಧಾರಿಗೆ ಅಷ್ಟೆ ಆಡ್ಲಿ ಅದು ಈ ಪ್ರಕೃತಿ ಅಂತ ಅಂತಕ್ಕಂತಹ ಈ ಸ್ಟೇಜ್ ಮೇಲೆ ರಂಗದ ಮೇಲೆ ಆಟ ಆಡಲಿ ನಾನು ನೋಡ್ತೇನೆ ನೋಡೋಣ ಹೇಗೆ ಆಟ ಆಡ್ತಾರೆ ಅಂತ ಸಾಕ್ಷಿಯಾಗಿ ಸಾಕ್ಷಿಯಾಗಿ ನೋಡ್ತೇನೆ ನಾವು ಹೇಗೆ ಅಂತ ಆಗ ಏನಾಗುತ್ತೆ ಯಾವಾಗ ನಾನು ಇವುಗಳನ್ನು ಸಮವಾಗಿ ಸ್ವೀಕರಿಸ್ತೇನೆಯೋ ಸಾಕ್ಷಿಯಾಗಿ ಸಮವಾಗಿ ಸ್ವೀಕರಿಸಬೇಕಾದ್ರೆ ನಾನು ಸಾಕ್ಷಿಯಾಗಿ ಬಿಡಬೇಕಾಗುತ್ತೆ ಮೊದಲು ಸಾಕ್ಷಿಗೆ ಯಾವುದು ಅಂಟುಕೊಳ್ಳಲ್ಲ ಸಾಧ್ಯವೇ ಇಲ್ಲ ಅಂಟ್ಕೊಳಕ್ಕೆ ಯಾಕೆ ಅಂದರೆ ಸಾಕ್ಷಿಯಾದವನು ಅವ್ರ ಪಾರ್ಟಿಯೂ ಅಲ್ಲ ಇವ್ರ ಪಾರ್ಟಿಯೂ ಅಲ್ಲ ಇಲ್ಲದೆ ಹೋದ್ರ ಸಾಕ್ಷಿಯಾಗೋಕ್ಕಾಗಲ್ಲ ನಾನು ಆಗಲೇ ವಿಷ್ಣು ಸಹಸ್ರನಾಮ ಅದನ್ನು ಚೆನ್ನಾಗಿ ಹೇಳಿಬಿಟ್ಟಿದ್ದೇನೆ ಸಾಕ್ಷಿಯಾದವನು ಸುಖಕ್ಕೂ ಅಂಟ್ಕೊಳ್ಳೋಲ್ಲ ದುಃಖಕ್ಕೂ ಅಂಟ್ಕೊಳ್ಳೋಲ್ಲ ಲಾಭಕ್ಕೂ ಉಂಟುಕೊಡಲ್ಲ ನಷ್ಟಕ್ಕೂ ಉಂಟುಕೊಳ್ಳಲ್ಲ ಜಯಕ್ಕೂ ಉಂಟುಕೊಳ್ಳಲ್ಲ ಅಪಜಯಕ್ಕೂ ಅಂಟ್ಕೊಳ್ಳಲ್ಲ ಅಂಟ್ಕೊಂಡ್ರೆ ಅವನು ಸಾಕ್ಷಿ ಅನಿಸ್ಕೊಡಲ್ಲ ಸಾಕ್ಷಿಯಾದವನು ಇಂಪಾರ್ಷಿಯಲ್ ಆಗಿರಬೇಕಾಗುತ್ತೆ ಇಂಪಾರ್ಷಿಯಾಲಿಟಿ ಈಸ್ ಈಕ್ವಲ್ ಟು ಸಾಕ್ಷಿ ಇದು ಫಾರ್ಮುಲಾ ಈಕ್ವೇಶನ್ ಅಂತಹ ಸ್ಥಿತಿಯನ್ನು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಅದನ್ನೇ ಮುಂದೆ ಹೇಳ್ತಾನೆ ಈಗ ಮುಂದಿನ ಶ್ಲೋಕದಲ್ಲಿ ಬರುತ್ತಿದ್ವಿ ಎಂತಹ ಶ್ಲೋಕ ಇದು ಅಂತ ಅವನೇ ಹೇಳ್ತಾನೆ ಈ ಒಂದು ಮಂತ್ರ ಅದಕ್ಕೋಸ್ಕರ ನಿಮ್ಗೆ ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇದ್ದರು ಅಂತದನ್ನು ಅವನು ಹೇಳಿದಾನೆ ಹೀಗೆ ಯಾವಾಗ ನೀವು ಸಾಕ್ಷಿಯಾಗಿ ನೀವು ಇದು ಮಾಡ್ತಿರೋ ನಿಮ್ಗೆ ಏನು ನೈವಂ ಪಾಪಂ ಅವಾಪ್ಸ್ಯಸಿ ನಿನಗೆ ಪಾಪವು ತಟ್ಟರು ಅಂದ್ರೆ ಪುಣ್ಯವು ತಟ್ಟರು ಉಪಲಕ್ಷಣ ಇತ್ತು ಪುಣ್ಯ ತಕ್ಕತ್ತ ಪಾಪ ತಟ್ಟೆಯೇ ತಕ್ಕತ್ತೆ ಅದೆರಡೂ ಕೂಡ ಟ್ವಿನ್ ಬ್ರದರ್ಸ್ ಟ್ವಿನ್ ಬ್ರದರ್ಸ್ ಅಂದ್ರೆ ಸಾಮಾನ್ಯ ಜಗತ್ನಲ್ಲಿ ತಿಳ್ಕೊಳ್ಬೇಡಿ ಟ್ವಿನ್ ಬ್ರದರ್ಸ್ ದೂರ ದೂರಾಗೆ ಇರ್ತಾರೆ ಟೂ ಸೈಡ್ಸ್ ಅ ಸೇಮ್ ಕಾಯಿನ್ ಅಂತ ತಿಳ್ಕೊಡಿ ಒಂದೇ ನಾಣ್ಯದ ಎರಡು ಮುಖಗಳು ಪುಣ್ಯ ಪಾಪ ಅಧ್ಯಾತ್ಮ ಜೀವಿಗೆ ಒಬ್ಬ ಅಧ್ಯಾತ್ಮ ಸಾಧಕನಿಗೆ ಯಾರು ಸಂಸಾರದಿಂದ ಮುಕ್ತನಾಗಬೇಕು ಆತ್ಯಂತಿಕವಾದಂತಹ ಸುಖವನ್ನು ಶಾಂತಿಯನ್ನು ಪಡಿಬೇಕು ಅಂತ ಇದ್ದಾನೋ ಅವನಿಗೆ ಇವೆರಡೂ ಕೂಡ ಬಂಧನಗಡೆ ಇದೆರಡೂ ಕೂಡ ಅವನಿಗೆ ಹಿಂಸೆಯನ್ನು ನೀಡ್ತಕ್ಕಂಥದ್ದು ಪುಣ್ಯ ಕೂಡ ಯಾಕೆ ಅವನು ಬೇಕು ಅಂದರೂ ಕೂಡ ಆ ಲೋಕದಿಂದ ಎದ್ದು ಓಡೋಕ್ಕಾಗಲ್ಲ ಯಮ ಏನೋ ಒಂದು ಪುಣ್ಯ ಮಾಡಿದನು ಪಾಪ ಯಮ ಇದೇ ಲೋಕದಲ್ಲಿ ಅನೇಕ ಉಪಾಸನೆಗಳನ್ನು ಮಾಡಿ ಯಜ್ಞ ಯಾಗಗಳನ್ನು ಮಾಡಿ ಯಮ ಪದವಿ ಹೋಗಿದ್ದಾನೆ ಈಗ ಅವನಿಗೆ ತನ್ನ ಕಣ್ಣು ಮುಂದೆ ಶಿಕ್ಷೆ ಕೊಡಬೇಕಾಗಿದೆ ಜೀವಿಗಳಿಗೆ ನಾರಕಿಗಳಿಗೆ ಶಿಕ್ಷೆ ಕೊಡಬೇಕಾಗಿದೆ ಹೇಗಿರಬೇಕು ಒಂದು ಸ್ಥಿತಿ ಯಾವಾಗಲೂ ಕೆಟ್ಟದ್ದನ್ನೇ ನೋಡ್ತಾ ಇರಬೇಕು ಅವರ ಕಿರುಚಾಟದ ಕೆಟ್ಟದ್ದನ್ನೇ ಕೇಳ್ತಾ ಇರಬೇಕು ಅದನ್ನೇ ಒಂದು ಸುಂದರವಾಗಿ ಒಂದೊಂದು ಪುರಾಣದಲ್ಲಿ ಬರುತ್ತೆ ಯಮದೂತರಿಗೆ ಯಮ ಹೇಳೋದು ಅದಕ್ಕೆ ನೀವು ಈ ರೀತಿ ಇರೋದು ಅದಕ್ಕೆ ನಾನು ಈ ರೀತಿ ಇರೋದು ನೋಡಿ ವಿಷ್ಣು ಭಕ್ತರು ಅವರೆಲ್ಲ ಆ ವಿಷ್ಣು ನಾಮ ಸ್ಮರಣೆ ಆದ ತಕ್ಷಣ ಈ ಲೋಕದಿಂದ ವೈಕುಂಠಕ್ಕೆ ಹೊರಟು ಹೋಗ್ಬಿಡ್ತಾರೆ ಆದ್ದರಿಂದ ನೀವು ಕೂಡ ಸಾಧು ಸಂಘ ಮಾಡಬೇಕು ಭಗವಂತನ ನಾಮವನ್ನು ಕೇಳಬೇಕು ಪುನಃ ಯಾಕೆಲ್ಲಿ ಬರಬೇಕು ಈ ಒಂದು ಕಷ್ಟವನ್ನು ಅನುಭವಿಸಬೇಕು ನೋಡಿ ಅವರಿಗೂ ತಪ್ಪಿದ್ದಲ್ಲ ಹೀಗೆ ಇಲ್ಲಿ ನಮಗೆ ಪುಣ್ಯ ಮತ್ತು ಪಾಪ ಇದೆರಡೂ ಕೂಡ ಆ ಸಾಕ್ಷಿಯಾಗಿ ನಿಂತು ನೋಡ್ತಾ ಇರ್ತಕ್ಕಂತಹ ಆ ಯೋಗಿಗೆ ನೋಡಿ ಒಂದು ಶಬ್ದ ಉಪಯೋಗಿಸ್ತೇನೆ ಮುಂದೆ ಬರುತ್ತ ಆ ಯೋಗಿಗೆ ಪಾಪ ಪುಣ್ಯ ಎರಡೂ ತಟ್ಟದೆ ಅವನು ಸಂಸಾರದಿಂದ ನಿವೃತ್ತನಾಗ್ತಾನ ಅದನ್ನೇನು ಇದಿಷ್ಟನ್ನು ಈಗ ಹೇಳಿದ ಏನದು ಅದನ್ನು ಉಪ ಸಂಹಾರ ಮಾಡ್ತಾನೆ ಇದುವರೆಗೂ ಅವನು ಹೇಳಿದಂತಹ ಈ ಒಂದು ಟೀಚಿಂಗ್ಸ್ ಅಥವಾ ಉಪದೇಶ ಏನಿದೆಯೋ ಅದಕ್ಕೆ ಏನು ಹೆಸರು ಅಂತ ಅವನು ಹೇಳ್ತಾನೆ ಏಷಾ ತೇ ಅಭಿಹಿತ ಸಾಂಖ್ಯೇ ಬುದ್ಧಿರ್ ಯೋಗೇ ತು ಇಂ ಶೃಣು ಬುದ್ಧ ಯಾ ಪಾರ್ಥ ಕರ್ಮಬಂಧ ಪ್ರಹಾಸ್ಯಸಿ ಅದರ ಹೆಸರು ಏನು ಅಂತ ಈ ಏಷ ತೇ ತೇ ಅಂದ್ರೆ ನಿನಗೆ ಅರ್ಜುನನಿಗೆ ಸಾಂಖ್ಯೆ ಬುದ್ಧಿ ಅಭಿಹಿತ ಏಷ ಬುದ್ಧಿ ಸಾಂಖ್ಯೆ ಅಭಿಹಿತ ಈ ಜ್ಞಾನ ಬುದ್ಧಿ ಅಂದ್ರೆ ಜ್ಞಾನ ಸಾಂಖ್ಯ ಅಂತಕ್ಕಂತಹ ಜ್ಞಾನವು ನಿನಗೆ ಇಲ್ಲಿಯವರೆಗೂ ಹೇಳಲ್ಪಟ್ಟಿತು ಸಾಂಖ್ಯ ಅಂದರೆ ಪುನಃ ಆ ಸಾಂಖ್ಯ ಅಂತ ತಗೊಳ್ಬೇಡಿ ಆ ಸಾಂಖ್ಯ ಅಲ್ಲ ಆ ಸಾಂಖ್ಯ ಇನ್ನೂ ಹುಟ್ಟೇ ಇರಲಿಲ್ಲ ಅವರ ಇದು ಮಹಾಭಾರತದ ಸಾಂಖ್ಯ ಮಹಾಭಾರತದ ಸಾಂಖ್ಯ ಅಂದರೆ ಸಮ್ಯಕ್ ಖ್ಯಾಪನ ಅಂದರೆ ಅಧ್ಯಾತ್ಮ ವಿಷಯ ಅಂದರೆ ಅರ್ಥ ಸಂಸಾರ ನಿವೃತ್ತಿಗೆ ಕಾರಣವಾಗಿರ್ತಕ್ಕಂತಹ ಜ್ಞಾನ ಪ್ರಕೃತಿಯಿಂದ ಮುಕ್ತನಾಗುವಂತಹ ಜ್ಞಾನ ಮತ್ತೆ ಪುನಃ ಈ ಹುಟ್ಟು ಸಾವುಗಳ ಚಕ್ರಕ್ಕೆ ಬರದೇ ಇರತಕ್ಕಂತಹ ಜ್ಞಾನ ಅದೇ ಸಾಂಖ್ಯ ಸಮ್ಯಕ್ ಖ್ಯಾಪನಂ ಇದು ಸಾಂಖ್ಯಂ ಅದೇ ಸಾಂಖ್ಯ ಯಾಕೆ ಅದು ಚೆನ್ನಾಗಿ ಹೇಳಲ್ಪಟ್ಟಿದ್ದು ಸಮ್ಯಕ್ ಅದು ಚೆನ್ನಾಗಿ ಖ್ಯಾಪನ ಅನ್ನು ಹೇಳಲ್ಪಟ್ಟಿದ್ದು ಬೇರೆ ಹೇಳುವಿಕೆಯೆಲ್ಲ ಸ್ವಾರಸ್ಯ ಇಲ್ಲ ಪ್ರಾಪಂಚಿಕ ಹೇಳುವಿಕೆ ಯಾವ ಹೇಳುವುದರಿಂದ ಇನ್ನೊಬ್ಬನ ಜನ್ಮವೇ ನಾಶವಾಗುತ್ತೋ ಆ ಹೇಳುವಿಕೆಯೇ ಹೇಳುವಿಕೆ ಈ ಸಾಂಖ್ಯದಿಂದ ಮನುಷ್ಯನ ಜನ್ಮವೇ ನಾಶವಾಗುತ್ತೆ ಒಂದೇ ಸಲಕ್ಕೆ ಅಂದ್ರೆ ಹಾಳಾಗ್ಬಿಡ್ತೀರಂತಲ್ಲ ಆದ್ದರಿಂದ ಅದಕ್ಕೆ ಸಾಂಖ್ಯ ಅಂತ ಹೆಸರು ಇದನ್ನ ಹೇಳಿ ತು ಇಮಾಂಶ್ ಯೋಗೇಶೃಣು ಈಗ ನಾನು ಮುಂದೆ ನಿನಗೆ ಕರ್ಮಯೋಗ ಅಂತಕ್ಕಂತಹ ಯೋಗ ಅದರಲ್ಲಿ ಜ್ಞಾನವನ್ನು ಉಪದೇಶ ಮಾಡ್ತೇನೆ ಅದನ್ನು ಕೇಳುವವ ಬುದ್ಧ ಯುಕ್ತೋ ಯಯ ಪಾರ್ಥ ಕರ್ಮಬಂಧ ಪ್ರಹಾಸ್ಯಸಿ ಈ ಕರ್ಮಯೋಗದ ಜ್ಞಾನದಿಂದ ಈಗ ಹೇಳ್ತಕ್ಕಂತಹ ನಾನು ಯಾವ ಯೋಗವನ್ನು ನಿನ್ನ ಹೇಳ್ತಾ ಇದ್ದೇನೆಯೋ ಆ ಕರ್ಮಯೋಗದನ್ನ ನೀನು ಚೆನ್ನಾಗಿ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಇಟ್ಟುಕೊಂಡು ಧಾರಣೆ ಮಾಡಿ ಅದನ್ನ ಯಯ ಅಂದ್ರೆ ಯಾವುದರಿಂದ ಅಂತರ್ಥ ಯಾವುದರಿಂದ ಕೂಡಿದವನಾಗಿ ಯುಕ್ತ ಅಂದ್ರೆ ಕೂಡಿದವನಾಗಿ ಹೇ ಪಾರ್ಥ ಅರ್ಜುನನೇ ನೀನು ಕರ್ಮಂಧಂ ಕರ್ಮ ಅಂತಕ್ಕಂತಹ ಬಂಧನವನ್ನು ಕರ್ಮ ಅಂದರೆ ಯಾವುದು ನಮ್ಮ ಪಾಪ ಪುಣ್ಯಗಳು ನಾವು ಸವಿಸಲೇಬೇಕಾಗಿರತಕ್ಕಂಥದ್ದು ನಮಗೆ ಈಗ ಈ ಜನ್ಮದಲ್ಲಿ ನಾವು ಏನನ್ನ ಯಾವ ಒಂದು ಆಶ್ರಮವನ್ನು ಯಾವ ಒಂದು ಕೆಲಸ ನಮ್ಮ ಪಾಲಿಗೆ ಬಂದಿದೆಯೋ ಅದು ಕೂಡ ನಮ್ಮ ಕರ್ಮದ ಫಲ ಕರ್ಮದ ಬಂಧನ ಆ ಕರ್ಮ ಬಂಧನವನ್ನು ಪ್ರಹಾಸಿಸಿ ಆತ್ಯಂತಿಕವಾಗಿ ಬಿಡುತ್ತೀಯೇ ಹಾಸ್ಯಸಿ ಅಂದರೆ ಬಿಡುತ್ತೀಯೇ ಪ್ರಹಾಸ್ಯಸಿ ಅಂದರೆ ಆತ್ಯಂತಿಕವಾಗಿ ಬಿಡುತ್ತೀಯೇ ಮತ್ತೆ ಅಂಟಿಸ್ಕೊಳ್ಳೋದಿಲ್ಲ ನೀನು ಅಂತಹ ಸೀಕ್ರೆಟ್ ಅನ್ನ ಸೀಕ್ರೆಟ್ ಆಫ್ ವರ್ಕ್ ಅದನ್ನು ನಾನು ಈಗ ಹೇಳ್ತೇನೆ ಕೇಳಿಸ್ಕೋ ಏನದು ಅಂದರೆ ಅದಕ್ಕೆ ಆ ಹೇಳೋಕ್ಕಿಂತ ಮುಂಚೆ ಆ ಜ್ಞಾನದ ಒಂದು ಫಲವನ್ನು ಹೇಳ್ತಾನೆ ಫಲಶ್ರುತಿಯನ್ನು ಹೇಳ್ತಾನೆ ಈ ಜ್ಞಾನ ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂತ ನಾನು ಹೇಳ್ತಕ್ಕಂತಹ ಸಾಂಖ್ಯ ಅಥವಾ ಈ ಕರ್ಮಯೋಗ ಇದೆರಡೂ ಕೂಡ ಬೇರೆ ಬೇರೆ ಎಲ್ಲ ಮಗು ಎರಡೂ ಒಂದೇ ಇದಕ್ಕೆ ಎಷ್ಟು ಶಕ್ತಿ ಇದೆ ಆಮೇಲೆ ಎಷ್ಟು ನಮಗೆ ಪ್ರೋತ್ಸಾಹ ನೀಡ್ತಾನೆ ಬೆಂತಟ್ಟಿ ಸಣ್ಣ ಮಗು ಅದನ್ನ ಇಲ್ಲಿ ಗೊತ್ತಾಗತ್ತೆ ನಮಗೆ ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಯೋ ನ ವಿದ್ಯತೆ ಸ್ವಲ್ಪಂ ಅತ್ಯ ಧರ್ಮಸ್ಯ ತ್ರಾಯತೆ ಮಹಕೋಭಯಾತ್ ಎಂತಹ ಮಹಾ ದೊಡ್ಡ ಆಶ್ವಾಸನೆ ನನಗೆ ಸಾಮಾನ್ಯವಾದಂತಹ ಸಂಸಾರಿಗಳಿಗೆ ಇದರಷ್ಟು ದೊಡ್ಡ ಆಶ್ವಾಸನೆ ಭಗವಂತ ಇನ್ನೆಲ್ಲಿ ನಮಗೆ ಸಿಗುತ್ತೆ ಅಷ್ಟು ಒಳ್ಳೆಯ ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ ನಾನು ಈ ಇನ್ನು ಮುಂದೆ ಈಗ ಹೇಳಿ ಇಷ್ಟು ಹೇಳಿದಂತಹ ಸಾಂಖ್ಯವನ್ನು ಇನ್ನು ಮುಂದೆ ಹೇಳಲಿರುವಂತಹ ಈ ಕರ್ಮಯೋಗವನ್ನು ಯಾರು ಯಾರು ಎಷ್ಟು ಮಟ್ಟಿಗಾದರೂ ಕೂಡ ಪರವಾಗಿಲ್ಲ ತಮ್ಮ ಜೀವನದಲ್ಲಿ ಆಚರಿಸಿದರೆ ನೋಡಿ ಸ್ವಲ್ಪಂ ಅನ್ನುವಂಥ ಶಬ್ದವನ್ನು ಬಳಸ್ತಾ ಇದೆ ಸ್ವಲ್ಪಂ ಅಪಿ ಧರ್ಮಸ್ಯ ನಾನು ಈಗ ಹೇಳಿದಂತಹ ಧರ್ಮದ ಧರ್ಮದಿಂದ ಯುಕ್ತವಾದಂತಹ ಸಾಂಖ್ಯ ಹಾಗೂ ಕರ್ಮಯೋಗವನ್ನು ಸ್ವಲ್ಪ ಕಿಂಚಿತ್ತಾದರೂ ಶ್ರೀರಾಮಕೃಷ್ಣ ಹೇಳಿದಾಗೆ ಹದಿನಾರನೇ ಒಂದಾಣೆ ಅಷ್ಟು ನಿಮ್ಮ ಜೀವನದಲ್ಲಿ ಪಾಲಿಸಿದರೂ ಕೂಡ ಏನಾಗುತ್ತೆ ತ್ರಾಯತೆ ಮಹತೋ ಭಯ ಮಹತ್ತರವಾದಂತಹ ಭಯದಿಂದ ಸಂಸಾರ ಅಂತಕ್ಕಂಥ ಭಯದಿಂದ ನಿಮ್ಮನ್ನು ಅದು ಕಾಪಾಡುತ್ತದೆ ತ್ರಾಯತೆ ಕಾಪಾಡ್ತದೆ ನೀವು ಸಂಸಾರಕ್ಕೆ ಹೆದರ್ಕೋಬೇಕಾಗಿಲ್ಲ ಯಾಕೆ ಸ್ವಲ್ಪ ಮಾಡಿಬಿಟ್ರೆ ಸಾಕಾಗ್ಬಿಡ್ತಾ ಎಲ್ಲಿ ನಾನು ಈ ಲೋಕದಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂದ್ರೆ ಮೊದಲಿಂದ ಹಿಡಿದು ಕೊನೆಯವರೆಗೂ ಅದನ್ನು ಎಡಬಿಡದೆ ಮಾಡಿದ್ರೇನೆ ಅದು ಸಕ್ಸಸ್ ಆಗೋದು ಮಧ್ಯದಲ್ಲಿ ಬಿಟ್ಬಿಟ್ರೆ ಸಕ್ಸಸ್ ಎಲ್ಲಾಗಿದ್ದು ಉಂಟು ಯಶಸ್ಸು ಕಂಡೇ ಇಲ್ವಲ್ಲ ಮಧ್ಯ ಬಿಟ್ಬಿಟ್ಟು ಅವರಿಗೆ ಸಕ್ಸಸ್ಸೇ ಇಲ್ವಲ್ಲ ಹೋಯ್ತಲ್ಲ ಅದು ಫೇಲ್ಯೂರ್ ಅಲ್ವಾ ಇಲ್ಲ ಭಗವಂತನ ಆಶ್ವಾಸನೆ ಅದು ನೋಡಿ ಅದು ಭಗವಂತನ ಆಶ್ವಾಸನೆ ಏನದು ನ ಇಹ ಈ ಕರ್ಮಭೂಮಿಯಲ್ಲಿ ಇಹ ಅಂದರೆ ಈ ಕರ್ಮಭೂಮಿಯಲ್ಲಿ ಈ ಒಂದು ಸಾಂಖ್ಯಾ ಅಥವಾ ಕರ್ಮಯೋಗವನ್ನು ಅನುಷ್ಠಾನ ಮಾಡುವುದರಲ್ಲಿ ಅಭಿಕ್ರಮ ನಾಶ ನ ಅಸ್ತಿ ಅಭಿಕ್ರಮ ನಾಶ ಅಂದ್ರೆ ಕೈ ಬಿಟ್ಟಿದ್ದು ನಾಶವಾಗುವುದು ಅಂತ ಇಲ್ಲವೇ ಇಲ್ಲ ನಿಮಗೆ ಅದು ಫಿಕ್ಸ್ ಡೆಪಾಸಿಟ್ ಆಗ್ಬಿಟ್ಟಿರುತ್ತೆ ನೀವು ಮಾಡತಕ್ಕಂತಹ ಯಾವ ಒಂದು ಆ ಯೋಗದಿಂದ ಮಾಡ್ತಕ್ಕಂತಹ ಜ್ಞಾನ ಕರ್ಮಯೋಗದಿಂದ ಮಾಡತಕ್ಕಂತಹ ಯಾವ ಒಂದು ಸ್ವಧರ್ಮ ಉಂಟು ಅದು ನಿಮ್ಮ ಅಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಆಗಿ ಕೂತಿರುತ್ತೆ ಧರ್ಮ ಅದು ಯಾವ ಧರ್ಮ ಪುಣ್ಯ ಪಾಪ ಅಲ್ಲ ತಪ್ಪು ತಿಳ್ಕೊಳ್ಬೇಡಿ ಪುನಃ ಆ ಫಿಕ್ಸಡ್ ಡೆಪಾಸಿಟ್ ಬೇರೆ ನಿಮಗೆ ಅದು ಏನೋ ಅತ್ಯಂತವಾಗಿ ನಿಮ್ಮನ್ನ ಬಂಧನದಲ್ಲಿ ಸಿಕ್ಕ ಹಾಕ್ಸುವಂತಹ ಡೆಪಾಸಿಟ್ ಅದು ಆದರೆ ಈ ಫಿಕ್ಸಡ್ ಡೆಪಾಸಿಟ್ ಹಾಗಲ್ಲ ಇದು ನಿಮ್ಮನ್ನ ನೀವು ಯಮಲೋಕಕ್ಕೆ ಹೋದ್ರೂ ಎಳ್ಕೊಂಡು ಬರ್ತಕ್ಕಂತಹ ಫಿಕ್ಸಡ್ ಡೆಪಾಸಿಟ್ ಇದು ಕತ್ತಿನ ಪತ್ತಿ ಕಟ್ಟಿನ ಪಟ್ಟಿ ಹಿಂಗೆ ಎಟ್ಕೊಂಡು ಹೇಳ್ಕೊಂಡು ಬರ್ತ ಅಂತಹ ಧರ್ಮ ಇದು ಅದು ನಾಶ ಆಗಲ್ಲ ಅದು ನಾಶ ಅಂತೂ ಆಗೋದೇ ಇಲ್ಲ ಆದ್ರಿಂದ ಅವನಷ್ಟು ಆಶ್ವಾಸನೆ ಕೊಡ್ತಾನೆ ಪುನಃ ಪ್ರತ್ಯವಾಯೋನ ವಿದ್ಯತೆ ಪ್ರತ್ಯವಯ ಪ್ರತ್ಯವಯ ಅಂದರೆ ಈ ಕರ್ಮ ಮಾಡುವಂತಹ ಸಂದರ್ಭದಲ್ಲಿ ನಿತ್ಯ ಕರ್ಮ ನೈಮಿತ್ತಿಕ ಕರ್ಮ ಅಂತ ಇರುತ್ತೆ ಒಂದು ಸಣ್ಣ ಉದಾಹರಣೆ ತಗೊಳ್ಳೋದಾದರೆ ಬ್ರಾಹ್ಮಣನಾದವನಿಗೆ ಸಂಧ್ಯಾ ವಂದನಾದಿಗಳನ್ನು ಮಾಡಲೇಬೇಕು ವೇದ ಪಠನ ಸಂಧ್ಯಾ ವಂದನಾದಿಗಳು ಅವನು ಕಾಲಕ್ಕೆ ಸರಿಯಾಗಿ ಆ ಸಂಧ್ಯಾ ವಂದನಾದಿಗಳನ್ನು ಮಾಡದೇ ಹೋದರೆ ಪಾಪ ಉಂಟಾಗುತ್ತೆ ಅದನ್ನೇ ಪ್ರತ್ಯವಯ ಅಂತ ಟೆಕ್ನಿಕಲ್ ಶಬ್ದ ಕರೆದಿದ್ದಾರೆ ಧರ್ಮದಲ್ಲಿ ವಿಧಿಸಿದ್ದನ್ನು ಮಾಡದೇ ಹೋದರೆ ಅವನ ಜೀವಾತ್ಮದಲ್ಲಿ ಶೇಖರವಾಗತಕ್ಕಂತಹ ಪಾಪಕ್ಕೆ ಪ್ರತ್ಯವಾಯ ಅಂತ ಹೆಸರು ಪ್ರತ್ಯವಾಯ ಅಂತಕ್ಕಂಥ ಒಂದು ದೋಷ ಅದನ್ನು ಒಂದು ಇನ್ನೊಂದು ನಿಮಗೆ ಮ್ಯಾನೇಜ್ಮೆಂಟ್ ಭಾಷೆಯಲ್ಲಿ ಹೇಳಬೇಕಾದ್ರೆ ಎರರ್ ಆಫ್ ಒಮಿಷನ್ ಅಂತ ಹೇಳ್ಬೋದು ಎರರ್ ಆಫ್ ಕಮಿಷನ್ ಅಂತ ಒಂದಿದೆ ಮಾ ತಪ್ಪೆ ಮಾಡ್ತಕ್ಕಂಥ ಅವನು ತಪ್ಪೆ ಮಾಡುವುದು ಎರರ್ ಆಫ್ ಕಮಿಷನ್ ಎರರ್ ಆಫ್ ಒಮಿಷನ್ ಅಂದರೆ ಏನು ಒಂದು ಡ್ಯೂಟಿ ಕೊಟ್ಟಿರ್ತಾರೆ ಚಪರಾಸಿಗೆ ಏಯ್ ನೀನು ಹನ್ನೆರಡು ಅವನು ಒಬ್ಬ ಇರ್ತಾನೆ ಕ್ಲರ್ಕ್ ನಿದ್ದೆ ಹೊಡಿತಾ ಇರ್ತಾನೆ ಏಯ್ ನಮ್ಮ ಸೀನಿಯರು ಮ್ಯಾನೇಜರು ಅಷ್ಟೊತ್ತಿಗೆ ಬಂದರೆ ಐದು ನಿಮಿಷ ಮುಂಚೆ ನನಗೆ ಎಬ್ಸೋ ಅಂತ ಅವನು ಹೇಳಿರ್ತಾನೆ ಅಂತ ಇಟ್ಕೊಡೋಣ ಇವನು ಅವನು ಗೋರ್ಕೆ ಹೊಡಿತಾ ಇದಲ್ಲ ಅಂತ ನೋಡಿಕೊಂಡು ಎಷ್ಟು ಸುಖವಾಗಿದೆಯಲ್ಲ ಅಂತ ಇವನು ಗೋರ್ಕೆ ಹೊಡೆಯೋಕ್ಕೆ ಶುರು ಮಾಡ್ತಾನೆ ಹನ್ನೆರಡು ಗಂಟೆ ಹೊಡಿಯುತ್ತೆ ಇಬ್ರು ಗೊತ್ತೇ ಆಗಲ್ಲ ಮ್ಯಾನೇಜರ್ ಬರ್ತಾನೆ ಇಬ್ಬರಿಗೂ ಟಿಕೆಟ್ ಕೊಡ್ತಾನೆ ಈಗ ಇವನು ಮಾಡಿದ್ದೇನು ಚಪರಾಸಿ ಅಂದ್ರೆ ಏರರ್ ಆಫ್ ಒಮಿಷನ್ ಯಾವುದನ್ನ ಅವನಿಗೆ ಹೇಳದಾಗಿತ್ತು ಅದನ್ನು ಅವನು ಮಾಡಲಿಲ್ಲ ಇದು ಅಂದ್ರೆ ಸುಮ್ಮನೆ ಒಂದು ತಮಾಷೆಗೆ ಒಂದು ಉದಾಹರಣೆ ಕೊಟ್ಟೆ ಅಷ್ಟೆ ಹಾಗೆ ಇಲ್ಲಿ ನಮ್ಮ ಧರ್ಮಾನುಷ್ಠಾನದಲ್ಲೂ ಕೂಡ ಯಾವುದು ನಮ್ಮ ಸ್ವಧರ್ಮದಲ್ಲಿ ಇದೆಯೋ ಮಾಡಲೇಬೇಕು ಗೃಹಸ್ಥ ಧರ್ಮದಲ್ಲಿ ಇಂತಿಂಥದ್ದು ಮಾಡಲೇಬೇಕು ಅವನು ಪಂಚಯಜ್ಞವನ್ನು ಮಾಡಲೇಬೇಕು ಭೂತಯಜ್ಞ ನೃಯಜ್ಞ ಪಿತೃಯಜ್ಞ ದೇವಯಜ್ಞ ಮನುಷ್ಯ ಯಜ್ಞ ಇದನ್ನೆಲ್ಲ ಮಾಡಲೇಬೇಕು ಅವನು ಮಾಡದೆ ಹೋದರೆ ಪಾಪವಂತ ಮಾಡಿದ್ರೆ ಪುಣ್ಯ ಇದ್ದ ಹಾಗೆ ಹಾಗೆ ಇದಕ್ಕೆ ಪ್ರತ್ಯವಯ ಅಂತ ಹೇಳ್ತಾರೆ ಸರಿ ಪ್ರತ್ಯವಯ ನೀವು ಆಗ ಅರ್ಜುನಿಗೆ ಒಂದು ಪ್ರಶ್ನೆ ಬಂದ್ಬಿಡ್ತು ಓಹೋ ಈಗ ನೀನು ಹೇಳಿದೆ ಇದನ್ನು ಮಾಡಬೇಕು ಅಂತ ನಾನು ಮಾಡ್ತಾ ಇರ್ತೇನೆ ಮದ್ವೆಲ್ಲೇನು ನಿಂತು ಹೋಯ್ತು ನಾನು ಭಗವಂತನಿಗೆ ಕರ್ಮಯೋಗದಲ್ಲಿ ಪೂಜೆ ಮಾಡಲಿಕ್ಕಾಗಲ್ಲ ಅಥವಾ ನನ್ನ ಸ್ವಧರ್ಮವನ್ನು ಆಚರಿಸ್ಲಿಕ್ಕಾಗಲ್ಲ ಲೋಭ ಬಂದ್ಬಿಡ್ತು ಅನಿಸ್ತದೆ ಕಾಮ ಬಂದ್ಬಿಡ್ತು ಕ್ರೋಧ ಬಂದ್ಬಿಡ್ತು ಕರ್ಮಯೋಗ ಹೊರಟೋಯ್ತಾ ಸಾಂಖ್ಯ ಬುದ್ಧಿ ಹೊರಟೋಯ್ತಾ ಏನಾಯ್ತು ಅಯ್ಯೋ ನನ್ನ ಪಾಪ ಬಂದ್ಬಿಡ್ತೆ ಹೆದರು ಬೇಡ ಅರ್ಜುನ ನೀನು ಒಂಚೂರು ಪಾಪ ಬರೋ ನಾನು ಗ್ಯಾರಂಟಿ ಕೊಡ್ತೇನೆ ಇದು ಸಾಮಾನ್ಯವಾದಂತಹ ಕರ್ಮಕ್ಕೂ ಅಧ್ಯಾತ್ಮ ಸಾಧನೆಗೂ ಇರತಕ್ಕಂತಹ ಅಜಬಜಾಂತರ ವ್ಯತ್ಯಾಸ ಅಧ್ಯಾತ್ಮ ಸಾಧನೆಯಾಗಿ ಯಾವ ಯಾವ ಸಾಂಸಾರಿಕ ಕರ್ಮವನ್ನು ನೀವು ಮಾಡ್ತೀರಿಯೋ ಭಗವಂತನಿಗೆ ಅರ್ಪಿಸಿ ಅಂತಹ ಕರ್ಮದಿಂದ ನಿಮಗೆ ದೋಷ ತಟ್ಟುವುದಿಲ್ಲ ಆ ಕರ್ಮ ದೋಷ ಪೂರಿತವಾದರೂ ಕೂಡ ಅದನ್ನೇ ನಾವು ಮಹಾಭಾರತದ ವನಪರ್ವದಲ್ಲಿ ಧರ್ಮವ್ಯಾದನ ಜೀವನದಲ್ಲಿ ನೋಡ್ತೇವೆ ಆತ ಕಟುಕ ತನ್ನ ಜನ್ಮ ಕರ್ಮ ಸ್ವಭಾವಕ್ಕೆ ಬಂದಂತಹ ಕರ್ಮವಾದಂತಹ ಬುಚರಿಂಗ್ ಅದನ್ನು ಮಾಡ್ತಾ ಇದ್ದ ಕಟುಕ ಜೀವನವನ್ನು ಮಾಡ್ತಾ ಇದ್ದ ಅವನಿಗೆ ಗೊತ್ತಿತ್ತು ಇದು ತಪ್ಪು ಅಂತ ಆದರೆ ಅವನ ತಂದೆಯಿಂದ ಬಂತಕ್ಕಂತಹ ಇದು ಹೀಗಾಗಿ ಅವನು ಅದನ್ನು ಮಾಡುವುದರೊಂದಿಗೆ ಆ ಒಂದು ಇದರಲ್ಲಿ ಜ್ಞಾನಪೂರಿತವಾಗಿ ಕರ್ಮಯೋಗದಿಂದ ಪ್ರತಿಯೊಂದು ತನ್ನ ಒಳಗೆ ಇರ್ತಕ್ಕಂತಹ ಆತ್ಮನಿಗೆ ಅರ್ಪಿಸಿ ತನ್ನ ತಂದೆ ತಾಯಿಯರ ಸೇವೆಯನ್ನು ಮಾಡ್ತಾ ಅದ್ಭುತವಾದಂತಹ ಜ್ಞಾನವನ್ನು ಪಡಿತಾನೆ ಅವನು ಅವನು ತನ್ನ ಬಳಿಗೆ ಬಂದಂತಹ ಕೌಶಿಕ ಅಂತಕ್ಕಂತಹ ಬ್ರಾಹ್ಮಣನಿಗೆ ಅಧ್ಯಾತ್ಮ ವಿದ್ಯೆಯನ್ನು ಉಪದೇಶ ಮಾಡ್ತಾನ ಹೇಗೆ ಬಂತು ಆ ನಾಶವಾಗಿಲ್ಲ ನಾಶವಾಗಿಲ್ಲ ಬರುತ್ತೆ ಅಂತ ಅದನ್ನು ಹೇ ಯಾವ ರೀತಿಯಲ್ಲಿ ಹೇಳ್ತಾರೆ ಅಂದ್ರೆ ಸಾಮಾನ್ಯವಾಗಿ ಕರ್ಮಕ್ಕ ಉಪಯೋಗಿಸ್ತಾರೆ ಆದ್ರೆ ನಾನು ಇಲ್ಲಿ ಇಲ್ಲಿ ಇದಕ್ಕ ಒಂದು ಹಸು ಮತ್ತು ಅದರ ಕರು ಬೇರೆ ಬೇರೆ ಆಗ್ಬಿಟ್ಟಿದೆ ಅಂತ ಇಟ್ಕೊಳ್ಳೋಣ ದೊಡ್ಡ ಹಸುಗಳ ಮಂದೆ ಆ ಹಸು ಮಂದೆಯಲ್ಲಿ ಹಸು ಎಂದು ಕರು ಎಂದು ಇದೆ ಈ ಕರು ತನ್ನ ತಾಯಿಯಲ್ಲಿದ್ದರೂ ಕೂಡ ಅದನ್ನು ಹುಡ್ಕೊಂಡು ಬರುತ್ತೆ ಎಲ್ಲಿದ್ರು ಕೂಡ ಹುಡ್ಕೊಂಡ್ಬರುತ್ತೆ ಹಾಗೆ ಇದೂ ಕೂಡ ನಮ್ಮನ್ನು ಎಡಬಿಡದೆ ನಮ್ಮ ಹಿಂದೆನೆ ಹೊಡ್ಕೊಂಡು ಬರುತ್ತೆ ಯಾವುದೋ ನಾವು ಮಾಡ್ತಕ್ಕಂತಹ ಈ ಪರಮಾತ್ಮ ಹೇಳ್ತಕ್ಕಂತಹ ಈ ಅಧ್ಯಾತ್ಮ ಯೋಗ ಅಂತಕ್ಕಂತಹ ಸ್ವಲ್ಪ ಧರ್ಮ ಹನ್ನೆರಡನೇ ಅಥವಾ ಹದಿನಾರನೇ ಒಂದು ಆಣೆ ಅಂದರೆ ಅಷ್ಟೇ ಮಾಡೋದಂತಲ್ಲ ಓ ಬರೀ ಹದಿನಾರನೇ ಒಂದು ಹೇಳಿದ್ದಾರೆ ಆದ್ರಿಂದ ಹದಿನಾರನೇ ಒಂದು ಆಣೆನೆ ಗುರು ಗುರಿ ಆದರೆ ಕೊಂದು ನೀವು ಮಾಡೋದು ಎಷ್ಟಾಗತ್ತೆ ಝೀರೋ ನಿಮ್ಮ ಗುರಿ ಏನಾಗಿರಬೇಕು ಹದಿನಾರು ಆಣೆ ಆಗಿರಬೇಕು ಆಗ ಆ ಪ್ರಯತ್ನದಲ್ಲಿ ನಮಗೆ ಎಷ್ಟೊಂದು ಲೋಪದೋಷ ಇದೆ ಎಷ್ಟು ನಾವು ನಮ್ಮ ಒಂದು ಕೆಪಾಸಿಟಿ ನಮ್ಮ ಸಾಮರ್ಥ್ಯ ಅಂತಕ್ಕಂಥದ್ದು ಅಲ್ಪ ಸೀಮಿತ ಅದಕ್ಕೆ ತಕ್ಕಂತೆ ನಾವು ಮಾಡ್ತಾ ಮಾಡ್ತಾ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಅವನ ಶಕ್ತಿಯನ್ನು ನಾವು ಪಡಿತಾ ಮಾಡ್ತಾ ಮಾಡ್ತಾ ಹದಿನಾರನೇ ಒಂದು ಆಣೆ ಮಾಡಿದರೂ ಕೂಡ ಆ ಒಂದು ಹದಿನಾರನೇ ಆಣೆಯಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಅದ್ಭುತವಾದಂತಹ ಶಕ್ತಿ ಅದು ನಮ್ಮನ್ನ ತ್ರಾಯದೇ ಮಹತೋ ಭಯ ದೊಡ್ಡದಾದಂತಹ ಸಂಸಾರ ಅಂತಕ್ಕಂತಹ ಭಯದಿಂದ ನಮ್ಮನ್ನು ಅದು ಪಾರು ಮಾಡಿಬಿಡ್ತಿರೋದು ಪುನಃ ಹೀಗೆ ಹೇಳಿ ಆತ ಈಗ ಹೇಳ್ತಾ ಇದ್ದಾನೆ ವೇದದ ವಿಷಯಕ್ಕೆ ಬಂದ ವೇದದ ವಿಷಯಕ್ಕೆ ಬಂದ ಈ ವೇದದ ವಿಷಯಕ್ಕೆ ಬರಬೇಕಾದ್ರೆ ಸುಮಾರು ವಿಷಯ ನಮಗೆ ಬರುತ್ತೆ ನೋಡೋಣ ಏನ್ ಹೇಳ್ತಾನೆ ಅಂತ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾ ಹ್ಯನಂತಶ್ಚ ಬುದ್ಧಯೋ ವ್ಯವಸಾಯಿನ ಅಂತ ಹೇಳಿದ ಏನಿದು ಅಂದರೆ ಬುದ್ಧಿ ಏಕೆ ಇಹ ಏಕ ಇಹ ಕುಂದನ ಈ ಕರ್ಮಯೋಗದಲ್ಲಿ ಹೇ ಅರ್ಜುನ ಯಾರು ನಾನು ಹೇಳಿದಂತಹ ಈ ಕರ್ಮಯೋಗದಲ್ಲಿ ನಿಶ್ಚಯ ಸ್ವಭಾವವುಳ್ಳಂತಹ ಬುದ್ಧಿ ಅಂದರೆ ಈ ಜ್ಞಾನ ವಿಪರೀತ ಜ್ಞಾನವನ್ನು ಹೋಗಲಾಡಿಸ್ತಕ್ಕಂತಹ ಈ ಜ್ಞಾನ ಅದು ಏಕನಿಷ್ಠವಾಗಿರ್ತದಂತೆ ಯಾರು ಕೇವಲ ಕರ್ಮಯೋಗಕ್ಕೋಸ್ಕರವೇ ತಮ್ಮ ಸ್ವಧರ್ಮವನ್ನು ಆಚರಿಸ್ತಾರೆಯೋ ಅಂದರೆ ಭಗವಂತನಿಗೆ ಅರ್ಪಿಸಿ ತಮ್ಮ ಸಾಂಸಾರಿಕ ಜೀವನವನ್ನು ನಡೆಸ್ತಾರೆಯೋ ಅವರ ಬುದ್ಧಿ ಅಂತಕ್ಕಂಥದ್ದು ಅಲ್ಲಾಡೋದಿಲ್ಲ ಅವರ ಬುದ್ಧಿ ಯಾವತ್ತೂ ಕೂಡ ಸ್ಥಾನುವಾಗಿ ನಿಶ್ಚಲವಾಗಿ ಇರ್ತಂತೆ ಒಂದು ಕಡೆ ಹೀಗೆ ಒಂದು ಕಡೆ ಹಾಗೆ ಒಂದು ಕಡೆ ಹೀಗೆ ಒಂದು ಕಡೆ ಹಾಗೆ ಅಂತ ಓಡಾಡೋದಿಲ್ಲ ಆಗುವುದು ಆ ಬುದ್ಧಿ ಬುದ್ಧಿ ಯಾವಾಗ ಸ್ಥಿರವಾಗುತ್ತೋ ಅವನು ತೆಗೆದುಕೊಳ್ಳುವಂತಹ ಕೆಲಸ ಅಥವಾ ಅವನು ತೆಗೆದುಕೊಳ್ಳುವಂತಹ ಯಾವ ನಿಶ್ಚಯ ಇದೆಯೋ ಅದು ಧರ್ಮ ವಿಷಯವಾದಂತಹ ನಿಶ್ಚಯವಾಗುತ್ತೆ ಅವನನ್ನು ಸರಿಯಾದ ದಾರಿಯಲ್ಲೇ ಒಯ್ಯುತ್ತೇವೆ ಸರಿಯಾದ ದಾರಿಯಲ್ಲಿ ಒಯ್ದಾಗ ಅವನು ಇನ್ನೂ ಮುಂದೆ ಮುಂದೆ ಮುಂದೆ ಮುಂದೆ ನಡ್ಕೊಂಡು ಹೋಗ್ತಾನೆ ಅವನು ಮಾಡ್ತಕ್ಕಂತಹ ಯೋಗವೇ ಅವನಿಗೆ ಗುರುವಾಗುತ್ತೆ ಅವನು ಮಾಡ್ತಕ್ಕಂತಹ ಕರ್ಮಯೋಗವೇ ಅವನಿಗೆ ಚಿತ್ತ ಶುದ್ಧಿಯನ್ನು ನೀಡುವುದರ ಮೂಲಕ ಅವನ ಶುದ್ಧವಾದಂತಹ ಮನಸ್ಸೇ ಅವನಿಗೆ ಮುಂದೆ ಮುಂದೆ ಮುಂದೆ ಹೋಗುವಂತಹ ದೀಪವಾಗಿ ದಾರಿ ತೋರು ಮುಂದೆ ಹೋಗಬೇಕಾದ್ರೆ ದೀಪ ಬೆಕ್ತಾನೆ ಕತ್ಲೆಯಲ್ಲಿ ದೀಪವೇ ಇಲ್ಲದೆ ಹೇಗೆ ಹೋಗೋದು ತಡ್ ತಡ್ಕೊಂಡು ತಡ್ಕೊಂಡು ಹೋಗ್ಬೇಕು ಅದೇ ಅದು ಅವ್ಯವಸಾಯಿಕ ಆತ್ಮಿಕ ಬುದ್ಧಿ ಹೀಗೆ ಹೀಗೆ ಇದು ಸರಿಯೋ ಇದು ಸರಿಯೋ ಇದು ಸರಿಯೋ ಇದು ಸರಿಯೋ ಏನು ಗೊತ್ತಾಗುತ್ತೆ ಆದರೆ ದೀಪ ಎದುರುಗಡೆ ಇತ್ತು ಅಂದರೆ ಇದೇ ದಾರಿ ಈ ದಾರಿ ಅಲ್ಲ ಅಂತ ಸರಿಯಾದಂತಹ ನಿಶ್ಚಯ ಉಂಟಾಗ್ತದೆ ಹಾಗೆ ಇಲ್ಲೂ ಕೂಡ ಶುದ್ಧವಾದಂತಹ ಸ್ವಲ್ಪ ಸ್ವಲ್ಪ ಅವನ ಕರ್ಮಯೋಗ ಮಾಡ್ತಾ ಮಾಡ್ತಾ ಅವನ ಮನಸ್ಸು ಶುದ್ಧವಾಗ್ತಾ ಆಗ್ತಾ ಆಗ್ತಾ ಆ ಶುದ್ಧವಾದಂತಹ ಮನಸ್ಸು ಇದು ಸರಿ ಇದು ಸರಿ ಹೀಗೆ ಮಾಡು ಹೀಗೆ ಮಾಡು ಅಂತ ಒಳಗಡೆ ಅವನಿಗೆ ಸರಿಯಾದ ಇದನ್ನು ಮಾರ್ಗವನ್ನು ತೋರಿಸ್ತಾ ಇರುತ್ತೆ ಆತ್ಮಸಾಕ್ಷಿ ಕ್ಲಿಯರ್ ಆಗುತ್ತೆ ಈಗ ಸಾಮಾನ್ಯವಾಗಿ ನಮಗೆ ಆತ್ಮಸಾಕ್ಷಿ ಕ್ಲಿಯರ್ ಆಗಿರೋದಿಲ್ಲ ಅದಕ್ಕೋಸ್ಕರ ನಾವು ಯಾವಾಗ ಎಷ್ಟೊಂದು ಸಂದರ್ಭಗಳಲ್ಲಿ ತಪ್ಪು ನಿಶ್ಚಯವನ್ನು ತೆಗೆದುಕೊಳ್ಳೋದು ಯಾವುದೋ ಒಳ್ಳೇದು ಮಾಡಬೇಕು ಅಂತಿದ್ದರೆ ಕೆಟ್ಟದಾಗತ್ತೆ ಒಳ್ಳೇದು ಮಾಡಬೇಕು ಅಂದಲೇ ಹೋಗ್ತೀವಿ ಕೆಟ್ಟದಾಗುತ್ತೆ ಅಯ್ಯೋ ಅವನ ಮುಖದ ಮೇಲೆ ಸೊಳ್ಳೆ ಇದೆಯಲ್ಲ ಆ ಸೊಳ್ಳೆ ಅವನು ಮುಖದ ಎಲ್ಲ ರಕ್ತವನ್ನು ಹೀರಿಬಿಡುತ್ತಲ್ಲ ಅಂತ ಹೇಳಿ ಕೆನ್ನೆಗೊಂದು ರಪ್ಪ ಅಂತ ಹೊಡೆದ್ರೆ ಹೀಗಾಗಿಬಿಡ್ತದೆ ಯಾಕೆ ಅಲ್ಲಿ ನಿಶ್ಚಯಾತ್ಮಕ ಬುದ್ಧಿ ಇಲ್ಲ ಏನು ಮಾಡಬೇಕಾಗಿತ್ತು ಅಂತ ಬುದ್ಧಿ ಇಲ್ಲ ಎಕ್ಸಾಂಪಲ್ ಹಾಗೆ ಇಲ್ಲೂ ಕೂಡ ಬಹುಶಾಖನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ ಈ ಅದನ್ನೇ ಸ್ವಾಮಿ ವಿವೇಕಾನಂದರು ಕರ್ಮಯೋಗ ಅಂತಕ್ಕಂತಹ ತಮ್ಮ ಉಪನ್ಯಾಸದಲ್ಲಿ ಹೇಳ್ತಕ್ಕಂಥ ಕರ್ಮಯೋಗದಲ್ಲಿ ನಮಗೆ ಒಂದು ನಿಶ್ಚಯವಾದಂಥ ಬುದ್ಧಿ ಬರುತ್ತಂತೆ ನಿಶ್ಚಯವಾದಂತಾಗ ಯಾಕೆ ಅಂದರೆ ಅವನಿಗೆ ಹಲವಾರು ಆಸೆಗಳಿಂದ ಪ್ರೇರಿತವಾಗಿ ಅವನು ಕರ್ಮವನ್ನು ಮಾಡ್ತಾ ಇಲ್ಲ ಕರ್ಮಯೋಗದಲ್ಲಿ ಅವನ ಒಂದೇ ಒಂದು ನಿಶ್ಚಯ ಏನು ಕರ್ಮಯೋಗದಲ್ಲಿ ಭಗವಂತನಿಗೋಸ್ಕರ ಕರ್ಮ ಭಗವಂತನಿಗೋಸ್ಕರ ಕರ್ಮ ಭಗವಂತನಿಗೋಸ್ಕರ ಕರ್ಮ ಭಗವಂತನಿಗೋಸ್ಕರ ಕರ್ಮ ಎಲ್ಲ ಕಾಲದಲ್ಲೂ ಎಲ್ಲ ಅವಸ್ಥೆಯಲ್ಲೂ ಎಲ್ಲ ರೀತಿಯಲ್ಲೂ ಕೂಡ ಭಗವಂತನಿಗೋಸ್ಕರ ಭಗವದ್ ಅಭಿಮುಖವಾಗಿ ಅವನ ಕರ್ಮದ ದಿಸೆ ಹರಿತಾ ಇರತ್ತೆ ದಿಕ್ಕು ಹೀಗೆ ಹೋಗ್ತಾ ಇರುತ್ತೆ ಯಾವಾಗ ಹೀಗೆ ಹೋಗ್ತಾ ಇರುತ್ತೋ ಅವಾಗ ಹೀಗೆ ಹೀಗೆ ಹೋಗೋದಿಲ್ಲ ಸಾಮಾನ್ಯವಾಗಿ ಕರ್ಮ ಮಾಡ್ತಿರೋರಿಗೆ ಏನಾಗುತ್ತೆ ಅಂದರೆ ಹಣ ಏನೋ ಸಂಪಾದನೆ ಮಾಡ್ತಾರೆ ಗೊತ್ತಿರೋಲ್ಲ ಹಣ್ಣನ್ನು ಯಾವುದಕ್ಕೆ ಉಪಯೋಗಿಸ್ಬೇಕು ಅಂತ ಇದ್ದಕ್ಕಿದ್ದ ಹಾಗೆ ಅದೇನೋ ಅವರ ಹಿಂದಿನ ಜನ್ಮದ ಪುಣ್ಯದಿಂದ ಏನೋ ಅವರು ಎಕ್ಸ್ಪೆಕ್ಟ್ ಮಾಡದೇ ಇರತಕ್ಕಂತಹ ಸಂಪತ್ತು ಅವ್ರು ಬಂದ್ಬಿಡ್ತೀವಿ ಸರಿ ಈಗ ಏನು ಮಾಡೋದು ಅಯ್ಯೋ ಅಯ್ಯೋ ಇಷ್ಟೊಂದು ಹಣ ಬಂದ್ಬಿಟ್ಟಿದೆಯಲ್ಲ ಏನು ಮಾಡೋದು ಅದೇ ಸಮಸ್ಯೆ ಹಣ ಇಲ್ಲದೆ ಹೋದರೂ ಸಮಸ್ಯೆ ಹಣ ಎಕ್ಸಸ್ ಆದರೂ ಸಮಸ್ಯೆ ಅದಕ್ಕೆ ಡಿಸೀಸ್ ಆಫ್ ಅಫ್ಲೂಯೆನ್ಸ್ ಅಂತ ಹೇಳ್ತಾರೆ ಅದು ಅಮೇರಿಕದಲ್ಲಿ ಜಾಸ್ತಿ ಆಗಿತ್ತು ಇದಕ್ಕಿಂತ ಮುಂಚೆ ಯಾವುದೋ ಈ ರಿಸ್ಷನ್ ಬರೋಕ್ಕಿಂತ ಮುಂಚೆ ಅತಿಯಾಗಿದ್ದು ಅದೇ ಒಂದು ಇದು ಅವರಿಗೆ ರೋಗ ಅಯ್ಯೋ ಅತಿಯಾಗ್ಬಿಟ್ಟಿದೆ ಅಂತ ಹಾಗೆ ಕೊನೆಗೆ ಏನು ಮಾಡ್ತಾನೆ ಅವನು ಓ ಇದನ್ನ ಹೀಗ್ ಮಾಡ್ಬೇಕು ಇದೊಂದು ಪ್ರಾಜೆಕ್ಟ್ ಹಾಕೊಳ್ಳೋಣ ಹೀಗ್ ಮಾಡ್ಬೇಕು ಅಂತ ಸರಿ ಅದನ್ನ ಅರ್ಧ ಮಾಡ್ತಾನೆ ಓಹ್ ಮಾಡಿದ್ರೆ ಈಗ ಚೆನ್ನಾಗಿರ್ತೆ ಹೀಗೆ ಮಾಡೋಣ ಇದನ್ನ ಅರ್ಧ ಮಾಡ್ತಾನೆ ಓಹ್ ಇದು ಇದು ಇಲ್ಲಿ ಇನ್ನೊಂದು ಹಂಗ್ ಮಾಡಿದ್ರೆ ಬೇಗ ಇನ್ನೊಂದಿಷ್ಟು ಹೆಸರು ಬರುತ್ತೆ ಹಾಗೆ ಮಾಡೋಣ ಬುದ್ಧಿ ಅಂತಕ್ಕಂಥದ್ದು ಬಹುಶಾಕವಲೊಡೆದಂತಹ ಆ ಬುದ್ಧಿ ಕವಲೊಡಿತೆ ಹೀಗೆ ಇಲ್ಲಿ ಅಲ್ಲಿ ಅಲ್ಲಿ ಅಲ್ಲಿ ಅಂತ ಯಾವ್ದ್ರಲ್ಲೂ ಕೂಡ ಸಕ್ಸಸ್ ಆಗತ್ತೆ ಪಾಪಪುಣಗಳನ್ನು ಇನ್ನೂ ಹೇರ್ಸ್ಕೊಳ್ತಾನೇವೆ ಇನ್ನುವೇ ಅದರಿಂದ ಆದರೆ ಕರ್ಮಯೋಗದಲ್ಲಿ ಇದು ಸಾಧ್ಯವಿಲ್ಲ ಯಾಕೆ ಅಂತ ಅಲ್ಲಿ ವ್ಯವಸಾಯಾತ್ಮಿಕ ಬುದ್ಧಿ ಅವನಿಗೆ ಬೇರೆ ಯಾವ ನಿಶ್ಚಯ ಇಲ್ಲ ಬೇರೆ ಯಾವ ಅಭಿಪ್ರಾಯವೂ ಇಲ್ಲ ಅವನ ಕರ್ಮವೆಲ್ಲವೂ ಕೂಡ ಜ್ಞಾನದಲ್ಲಿ ಮಾತ್ರ ಪರಿಸಮಾಪ್ತಿಯನ್ನು ಮುಂದೆ ಹೇಳ್ತಾನೆ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಕೃಷ್ಣ ಹೇಳುವಂತಹ ಮಾತು ಮುಂದೆ ಪ್ರತಿಯೊಂದು ಕರ್ಮವೂ ಕೂಡ ಜ್ಞಾನದಲ್ಲೇ ಕೊನೆಗೊಳ್ಳುತ್ತದೆ ಜ್ಞಾನವೇ ಅದರ ಗುರಿ ಹೀಗೆ ಹೇಳಿ ಮುಂದೆ ಅವನು ಹೇಳ್ತಾನೆ ವೇದದ ನಿಜವಾದ ತಾತ್ಪರ್ಯ ಏನು ಅಂತ ನಮ್ಮೆಲ್ಲರಿಗೂ ಕೂಡ ಈ ವೇದ ಏನು ಹೇಳುತ್ತೆ ಅನ್ನುವ ಒಂದು ಕುತೂಹಲ ಇರುತ್ತೆ ಅದೇನು ಅನ್ನೋದನ್ನ ನಮ್ಮ ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಓಂ ಪೂರ್ಣಮೂರ್ಣಮಿ ದಂಪೂರ್ಣಾಥ್ ಪೂರ್ಣಮ್ಯತೆ ಪೂರ್ಣಸ್ಯ ಪೂರ್ಣಮಾದ ಪೂರ್ಣಮೇವಶಿಷ್ಯತೆ ಶಾಂತಿಶಾಂತಶಾಂತ ಹರಿ ಓ ತತ್ಸ್ರೀಕೃಷ್ಣರ್ಪಣಮಸ್ತು